ಹರಿ ಓಂ ಶ್ರೀ ಗುರುಗಣಪತಿಭ್ಯಾಂ ನಮಃ ಶಿವಪುರಾಣದ ಮೊದಲನೆಯ ವಿದ್ಯೇಶ್ವರ ಸಂಹಿತೆಯ ಹತ್ತನೆಯ ಅಧ್ಯಾಯ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಪರಶಿವನು ವಿಷ್ಣು ಬ್ರಹ್ಮರಿಗೆ ಪಂಚಕೃತ್ಯ ಸ್ವರೂಪವನ್ನು ವಿವರಿಸುವಂಥದ್ದು ಆಮೇಲೆ ಓಂಕಾರ ಮಂತ್ರದ ಉಪದೇಶವನ್ನು ಮಾಡಿ अंतर्धा इंू अध्यायदा कथावस्तु नम शिवाज अथ दशमोध्याय ब्रह्म विष्णुचत सर्गादिप लक्षणं ब्रूहिणो प्रभो शिव उवाच गुह्यं कृपया प्रब्रवी ಸೃಷ್ಟಿ ಸ್ಥಿತಿ ಸಂಹಾರಸ್ಥಿರೋ ಭಾವೋಪ್ಯನುಗ್ರಹ ಪಂಚವೇ ಜಗತ್ಕೃತ್ಯ ನಿತ್ಯಸಿಧಮ ಅಜಾಚ್ಯುತ ಬ್ರಹ್ಮವಿಷ್ಣುಗಳು ಬ್ರಹ್ಮ ವಿಶ್ ಬ್ರಹ್ಮವಿಷ್ಣು ಊಚತು ಹೇಳಿದರು ಉಚ ಊಚತು ಊಚು ಇಬ್ರು ಆದರೆ ಉಚತು ಅಂತೇಳಿ ದುವಚನ ಉವಾಚ ಅಂದರೆ ಒಬ್ಬ ಏಕವಚನ ಊಚು ಅಂದರೆ ಎರಡಕ್ಕಿಂತ ಹೆಚ್ಚು ಮಂದಿ ಬಹುವಚನ ಸರ್ಗಾದಿ ಪಂಚಕೃತ್ಯ ಲಕ್ಷಣಂ ಬ್ರೂಹಿ ನೋ ಪ್ರಭೋ ಅಯ್ಯ ಪ್ರಭುವೇ ಅಂಥೇಳಿ ಬ್ರಹ್ಮ ವಿಷ್ಣುಗಳು ಶಿವನ ಹೇಳ್ತಾರೆ ಸರ್ಗಾದಿ ಪಂಚಕೃತ್ಯ ಲಕ್ಷಣ ಬ್ರೂಹಿ ಸರ್ಗ ಸೃಷ್ಟಿ ವಿಸರ್ಗ ಅಂದರೆ ಲಯ ಅಂತೇಳಿ ಕೂಡ ಹೇಳ್ಬೋದು ಕೆಲವು ಸಲ ವಿಶೇಷವಾದ ಸರ್ಗ ಅಂತೇಳಿ ಕೂಡ ಅದನ್ನು ತಗೊಳ್ಬಾ ತಗೊಳ್ಬೋದು ವಿಸರ್ಗ ಅಂತೇಳಿದರೆ ಹೀಗೆ ಸೃಷ್ಟಿಯೇ ಮೊದಲಾದಂತಹ ಪಂಚಕೃತ್ಯಗಳು ಸರ್ಗಾದಿ ಪಂಚಕೃತ್ಯ ಅವುಗಳ ಲಕ್ಷಣವನ್ನು ಹೇಳು ನಃ ನಮಗೆ ಅಸ್ಮಾನ್ ಅಸ್ಮಭ್ಯಂ ನಮಗೆ ಅಂಥೇಳಿ ಅಸ್ಮದ್ ಶಬ್ದ ನಾನು ಎಂತಕ್ಕಂಥ ಶಬ್ದಕ್ಕೆ ನಃಃ ಅಂದರೆ ನಮಗೆ ಅಸ್ಮಭ್ಯಂ ಅಂದರೆ ಮಖಯಮ್ಮೆ ಆವಾಭ್ಯಂ ನೌ ಅಸ್ಮಭ್ಯಂ ನೋವು ಅಂತೇಳಿ ಆಗ್ತದೆ ಆದರೆ ಇಲ್ಲಿ ನಹ ಅಂದರೆ ನಮಗೆ ಹೇಳು ನಮಗಿಬ್ಬರಿಗೆ ಮಾತ್ರ ಅಲ್ಲ ಇಬ್ಬರಿಗೆ ಆದರೆ ನೋವು ಅಂತ ಹೇಳ್ತಿದ್ರು ಆದರೆ ನಹ ಅಂತೇಳಿ ಬಂದದ್ದು ಯಾಕೆ ಬಹುವಚನ ಅಸ್ಮಭ್ಯಂ ನ ಎಲ್ರಿಗೂ ತಿಳಿಸು ಅಂತೇಳಿ ಬ್ರಹ್ಮ ವಿಷ್ಣುಗಳು ಕೇಳುವಂಥದ್ದು ಅಲ್ಲಿರ್ತಕ್ಕಂಥ ಸಕಲ ದೇವತೆಗಳಿಗೂ ಕೂಡ ಗೊತ್ತಾಗುವ ಹಾಗೆ ಶಿವವ್ವ ಅಂದರೆ ಈಗ ಈ ಪಂಚಕೃತ್ಯ ಅಂದರೆ ಯಾವುದು ಅಂತೇಳಿ ಮುಂದೆ ಹೇಳ್ತಾನೆ ಅವನು ಶಿವನೇ ಐದು ನಾವು ನಿನ್ನೆ ಹೇಳಿದ್ದೆವು ಅದನ್ನು ನಿನ್ನೆ ಬಂದಿತ್ತದು ಪುರಾಣದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಅದಕ್ಕೆ ಶಿವ ಉತ್ತರ ಕೊಡ್ತಾನೆ ಅವರು ಕೇಳಿದ ಪ್ರಶ್ನೆಗೆ ಪಂಚ ಪಂಚಕೃತ್ಯಗಳ ಲಕ್ಷಣವನ್ನು ಹೇಳು ಅಂತೇಳಿ ಹೇಳಿದ್ದಕ್ಕೆ ಬ್ರೂಹಿ ಹೇಳು ಹ್ಞೂ ಬ್ರವೀಮಿ ಅಂದರೆ ಹೇಳುತ್ತೇನೆ ಹ್ಞೂ ಬ್ರೂಹಿ ಅಂದರೆ ಹೇಳು ಅಂತೇಳಿ ಬ್ರೂಯತೆ ಹೇಗೆ ಅಬ್ರವೀತ್ ಅಂತ ಪಾಸ್ಟ್ ಟೆನ್ಸ್ ಭೂತಕಾಲ ಬ್ರೂಹಿ ಅಂದರೆ ತ್ವ ಬ್ರೂಹಿ ನೀನು ಹೇಳು ಎನ್ನತಕ್ಕಂಥದ್ದು ನಾನು ಉತ್ತಮ ನೀನು ಮಧ್ಯಮ ಅವನು ಪ್ರಥಮ ಅಂಥೇಳಿ ಮೂರು ಪುರುಷಗಳು ಏಕ ದ್ವಿ ಬಹು ಎಂತ ಮೂರು ವಚನಗಳು ಇಲ್ಲಿ ನೀನು ಅಂತೇಳಿದಕ್ಕೆ ಬ್ರೂಹಿ ಅಂಥೇಳಿ ಬಂದಂತು ಭವದ್ಯೋಗೀ ನ ಮಧ್ಯಮ ಅಂಥೇಳಿ ಭವಾನ್ ಶಬ್ದ ಪ್ರಯೋಗ ಮಾಡಿದರೆ ತಾವು ಅಂಥೇಳಿ ಬರ್ತದೆ ತಾವುಗಳು ಅಂದರೆ ಅಲ್ಲಿ ಮಧ್ಯಮ ಪ್ರಯೋಗ ಮಧ್ಯಮ ಪುರುಷ ಮಾಡಬಾರ್ದು ನೀನು ಎಂತಕ್ಕಂಥ ಅರ್ಥವೇ ಆದರೂ ಕೂಡ ಅಲ್ಲಿ ಗೌರವಸೂಚಕವಾಗಿ ಭವಾನ್ ಶಬ್ದ ಭವತ್ ಶಬ್ದ ಹೇಳುವಂಥದ್ದು ಆವಾಗ ಅಲ್ಲಿ ಪ್ರಥಮ ಪ್ರಥಮ ಪುರುಷವನ್ನೇ ಪ್ರಯೋಗ ಮಾಡಬೇಕು ಭವಾನ್ ದದಾತು ಅಂಥೇಳಿ ಹೇಳಬೇಕು ದೇಹಿ ಅಂಥೇಳಿ ಅಲ್ಲ ಭವತಿ ನೋಡಿ ಭವ ಅಲ್ಲಿ ಉದಾಹರಣೆಗೆ ಬೇರೆ ಈಗ ಪಠತು ಅಂತ ಇದೆ ಪಠ ಅಂತೇಳಿದೆ ತ್ವಂ ಪಠ ಅಂತೇಳಿ ಹೇಳುವಂಥದ್ದು ನೀನು ಓದು ಅದೇ ಭವಾನ್ ಪಠ ಅಂತೇಳಿ ಹೇಳುವುದಿಲ್ಲ ಭವಾನ್ ಪಠತು ಅಂಥೇಳಿ ಪ್ರಥಮ ಪುರುಷ ಬರ್ತದೆ ಅಲ್ಲಿಗೆ ಪ್ರಥಮ ಪುರುಷ ಪ್ರಯೋಗ ಭವೋದ್ಯೋಗಿ ನಮ್ಮಧ್ಯಮಃ ಎಂತಂದರೆ ಸೂತ್ರ ಪ್ರಕಾರ ಹಾಗೆ ಇಲ್ಲಿ ಬ್ರೂಹಿ ಅಂತೇಳಿ ಹೇಳ್ತಾರೆ ನೀನು ಹೇಳು ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ಶಿವ ಹೇಳ್ತಾನೆ ಆಗ ಶಿವ ವಾಚ ಶಿವಾಚ ಶಿವ ವಾಚ ಅಲ್ಲಿ ವಿಸರ್ಗ ಲೋಪ ಆಗಿದೆ ಮುಂದೆ ಸ್ವರಾಕ್ಷರ ಬಂದ ಕಾರಣ ಹಿಂದಿನ ವಿಸರ್ಗ ಲೋಪ ಆಗಿದೆ ಶಿವನು ಹೇಳಿದನು ಶಿವ ರಾಮಃ ಪ್ರಥಮ ವಿಭಕ್ತಿ ಏಕವಚನ ಉ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಅಂಥೇಳಿ ಏಳು ವಿಭಕ್ತಿಗಳು ಸಪ್ತಮಿ ಸಂಬೋಧನೆ ಸೇರಿ ಎಂಟಾಗ್ತದೆ ಅಂದರೆ ಹೂ ಅನ್ನು ಇಂದ ಹೀಗೆ ದೆಸೆಯಿಂದ ಆ ಅಲ್ಲಿ ಎನ್ನತಕ್ಕಂಥದ್ದು ಎ ಅಂದರೆ ಅದು ಕರೆಯುವಂಥದ್ದು ಸಂಬೋಧನೆ ಎರ ಅಂಥೇಳಿ ಮಕ್ಕಳಿರ ಮಕ್ಕಳೇ ಏಕೋಜನ ಓವೋಜನ ಹೇಗೆ ಬರ್ತದೆ ಹಾಗೆ ಇಲ್ಲಿಗ ಮತ್ಕೃತ್ಯ ಬೋಧನಂ ಗುಹ್ಯಂ ಕೃಪಯ ಪ್ರಬ್ರವೀಮಿ ವಾಮ್ ವಾಮ ಇಷ್ಮಭ್ಯಂ ವಾಮ್ ನಿಮಗೆ ಯು ಯೂಯಂ ಈಗ ತ್ವ ಶಬ್ದದು ತ್ವ ಯುವಾಂ ಯೂಯಂ ತ್ವಾಂ ತ್ವಾ ಯುವಾಂ ಯುಷ್ಮಾಂ ಇಶ್ ವಹ ಹಾಗೆ ತುಭ್ಯಂ ತೇ ಅಂತ ಬರ್ತದೆ ನಿನಗೆ ಅಂಥೇಳಿ ಹ್ಞೂ ಯುವ ವಾಂ ಯುಷ್ಮಭ್ಯಂ ವಃ ಆಗ ಅಲ್ಲಿ ನೋಡಿ ಯುವಯೋಹೋ ವಾಮ್ ನಿಮಗಿಬ್ಬರಿಗೆ ಅಂತಕ್ಕಂಥದ್ದು ಇಲ್ಲಿ ಬರುವಂಥದ್ದು ಶಿವನ ಉತ್ತರ ಹೇಳುವಂಥದ್ದು ಅಲ್ಲಿ ಅವರು ಬ್ರಹ್ಮ ವಿಷ್ಣುಗಳು ಕೇಳಿದರೆ ನಮಗೆಲ್ಲರಿಗೂ ತಿಳಿಸು ಅಂತೇಳಿ ಶಿವನ ಹತ್ರ ಆದರೆ ಗುರು ಶಿಷ್ಯರಿಗೆ ಮಾತ್ರ ಉಪದೇಶ ಮೂರನೆಯವ್ರಿಗಿಲ್ಲ ಶಿವನ್ ಹೇಳುವಂಥದ್ದು ಈ ಪ್ರಶ್ನೆ ಕೇಳಿದವರು ಯಾರೋ ಅವರಿಗೆ ಮಾತ್ರ ಯಾಕಂದ್ರೆ ಉಪನಿಷತ್ ಅಂದರೆ ಹಾಗೆ ಉಪ ಸಮೀಪದಲ್ಲಿ ಕುಳಿತುಕೊಂಡು ಆ ಗುರುಮುಖೀನವಾದಂಥ ಒಂದು ಉಪದೇಶ ಆಗುವಂಥದ್ದು ಅದು ಉಪ ದೇಶ ಅರ್ಥವೇ ಅದು ಉಪ ಅಂದರೆ ಸಮೀಪ ದೇಶ ಅಂದರೆ ಪ್ರದೇಶ ಹತ್ತಿರ ಇರುವಂಥದ್ದು ಉಪದೇಶ ಅಂತೇಳಿ ಹಾಗೆ ಸಮೀಪದಲ್ಲಿ ಸ್ಥಾನ ನಮ್ಮ ಮತ್ತು ಗುರುವಿನ ಆಚಾರ್ಯ ಮತ್ತು ಶಿಷ್ಯ ಹಾಗಾಗಿ ಮತ್ಕೃತ್ಯ ಬೋಧನಂ ಗುಹ್ಯಂ ನನ್ನ ಈ ಪಂಚಕೃತ್ಯಗಳ ಬೋಧನೆ ಅದರ ಜ್ಞಾನ ತಿಳುವಳಿಕೆ ಎನ್ನುವಂಥದ್ದು ಅತ್ಯಂತ ಗುಹ್ಯವಾದ್ದು ಗುಹೆಯೊಳಗಿರತಕ್ಕಂಥದ್ದು ಗುಹ್ಯ ಅಂತ ಹೇಳಿದರೆ ಕಣ್ಣಿಗೆ ಸ್ಪಷ್ಟವಾಗಿ ಬೇಗನೆ ಗೋಚರಿಸುವಂಥದ್ದಲ್ಲ ಅಂಥೇಳಿ ಅತ್ಯಂತ ರಹಸ್ಯವಾದದ್ದು ಗುಪ್ತವಾದದ್ದು ಅಂಥೇಳಿ ಹೇಳುವ ಅರ್ಥ ಗುಹ್ಯ ಅಂದರೆ ಗುಹಾಂತರ್ಗತ ಎನ್ನತಕ್ಕಂಥ ದೃಷ್ಟಿಯಲ್ಲಿ ಇವ ಇತಿ ಗುಹ್ಯ ಅಥವಾ ಗುಹ್ಯಂ ಗುಹಾಂತರ್ಗತಂ ಇವ ಗುಹ್ಯಂ ಅಂತೇಳಿ ಆಗ್ತದೆ ಗುಹೆಯೊಳಗಿರುವಂಥ ಗುಹ್ಯ ಅಂತೇಳಿ ಹಾಗೆ ಗುಹಾ ಅಂತೇಳಿ ಬಂದದ್ದು ಶಬ್ದ ರಹಸ್ಯವಾದದ್ದು ಹಾಗೆ ಗುಹೆ ಗುಹಾ ಅಂತೇಳಿ ಅವನಿಗೆ ಬಂತು ಸ್ಕಂದನಿಗೆ ಸುಬ್ರಹ್ಮಣ್ಯನಿಗೆ ಅವನು ಗುಹೆಯೊಳಗೆ ಧ್ಯಾನಾಸಕ್ತನಾಗಿದ್ದ ಕಾರಣ ಹೀಗೆ ಕೃಪೆಯ ಪ್ರಬ್ರವೀಮಿ ವಾಮ್ ನಿಮ್ಮ ಬಗ್ಗೆ ನನಗೆ ಕೃಪೆ ಹ್ಞೂ ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮ್ಮ ಮೇಲಿನ ಅನುಗ್ರಹ ದೃಷ್ಟಿಯಿಂದ ಪ್ರಬ್ರವೀಮಿ ಚೆನ್ನಾಗಿ ನಿಮಗಿದನ್ನು ಹೇಳ್ತೇನೆ ಕೇಳಿರಿ ಅಂತೇಳಿ ಶಿವ ಹೇಳ್ತಾನೆ ಯಾರಿಗೆ ಬ್ರಹ್ಮ ವಿಷ್ಣುಗಳಿಗೆ ಇಲ್ಲಿ ನಿಮಗಿಬ್ರಿಗೂ ಹೇಳ್ತೇನೆ ಅಂತ ಹೇಳಿದ್ರು ನಿಮ್ಮೆಲ್ಲರಿಗೂ ಅಂತೇಳಿ ಹೇಳಲಿಲ್ಲ ಉಪದೇಶ ಮಾಡುವಂಥದ್ದು ಯೋಗ್ಯನಾದ ಶಿಷ್ಯನಿಗೆ ಮಾತ್ರ ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಸ್ಥಿರೋ ಭಾವೋಪಿ ಇದಂ ಅಶಿಷ್ಯಾಯನ ದೇಯಂ ಅಂತೇಳಿ ಹೇಳಿದೆ ಕೇಳದೆ ಯಾರಿಗೂ ಹೇಳಬಾರ್ದು ಅಂತೇಳಿ ಒಂದು ನಿಯಮ ಇದೆ ಅಂದರೆ ಶಿಷ್ಯರಲ್ಲದವರಿಗೆ ನಿಜವಾದ ವಿದ್ಯಾರ್ಥಿಗೆ ಮಾತ್ರ ವಿದ್ಯೆಯನ್ನು ಹೇಳಬೇಕು ವಿದ್ಯೆಯನ್ನು ಅರ್ಥಿಸಿ ಅಂದರೆ ಬಯಸಿ ಬಂದವನಿಗೆ ವಿದ್ಯೆ ಬೇಕು ಅಂತೇಳಿರುವಂಥವನಿಗೆ ಮಾತ್ರ ವಿದ್ಯೆಯನ್ನು ಕೊಡಬೇಕು ಈಗ ನಾವು ಉದಾಹರಣೆಗೆ ಪುಕ್ಕಟ್ಟೆ ಸಲಹೆ ಅಂತ ಹೇಳ್ತಾರೆ ಯಾರೋ ಯಾರೊಬ್ಬರು ಇನ್ನೊಬ್ರ ಹತ್ರ ಕೇಳ್ತಾ ಇರ್ತಾರೆ ಏನೋ ಒಂದು ಪ್ರಶ್ನೆ ಆವಾಗ ಮೂರನೇ ಅವರು ಅದಕ್ಕೆ ಉತ್ತರ ಕೊಟ್ಟರೆ ಆ ಥರ ಆಗಿಬಿಡುತ್ತೆ ಆ ಭಾಸ ಅದಕ್ಕೆ ಅವರು ಗಮನವೂ ಕೊಡುವುದಿಲ್ಲ ಆ ಪ್ರಶ್ನೆ ಕೇಳಿದವರು ಯಾಕಂದರೆ ಅವ್ರ ಹತ್ರ ಉತ್ತರ ಯಾರ ಹತ್ರ ನಿರೀಕ್ಷಿಸಿರ್ತಾರೆ ಅವ್ರ ಹತ್ರ ಆ ರೀತಿ ಆಗ್ತದೆ ಆಗ ಅದು ಏನಾಗ್ತದೆ ಅವಜ್ಞೆಗೊಳಗಾಗ್ತದೆ ತಿರಸ್ಕಾರಕ್ಕೆ ಹಾಗೆ ಪುಕ್ಕಟ್ಟೆ ಸಲಹೆ ಅಂತೇಳಿದ್ರೆ ಇನ್ನೊಂದು ಕೇಳದೆ ಹೇಳುವಂಥದ್ದು ಹೀಗಿದೆ ಹಾಗಿದೆ ಅಲ್ಲಿದೆ ಇಲ್ಲಿದೆ ಅದು ಒಳ್ಳೆದು ಇದೊಳ್ಳೇದು ಅಂತೇಳಿ ಒಬ್ಬರು ಆ ಬಗ್ಗೆ ಕೇಳದೆ ಹೇಳಿದರೆ ಅದಕ್ಕೆ ಬೇರೆ ಇಲ್ಲ ಹಾಗೆಯೇ ಗುರು ಯಾವಾಗ ಉಪದೇಶ ಮಾಡ್ತಾನೆ ಯೋಗ್ಯನಾದ ಶಿಷ್ಯನು ಹೀಗೆ ಅಂದರೆ ಜ್ಞಾನದಾನ ಮಾಡುವಾಗ ಕೂಡ ಬೇರೆ ದಾನದ ಹಾಗೆ ಪಾತ್ರತೆಯನ್ನು ನೋಡಬೇಕಾಗ್ತದೆ ಅಂತೇಳಿ ಹೇಳ್ತಾರೆ ಯೋಗ್ಯತೆ ಪಾತ್ರತೆ ಅರ್ಹನೂ ಅಂತೇಳಿ ಆದರೆ ಅದನ್ನು ತಿಳಿಸ್ಬೋದು ದುರುಪಯೋಗ ಮಾಡ್ತಕ್ಕಂಥವರು ಅವರ ಕೈಯಲ್ಲಿ ಹೇಗೆ ವೇದವು ಕೂಡ ಅಲ್ಪಜ್ಞಾನ ಕೈಯಲ್ಲಿ ಹೆದರ್ತದೋ ಅದೇ ರೀತಿಯಲ್ಲಿ ವಿದ್ಯೆ ಕೂಡ ಅದೇ ರೀತಿ ವೇದ ವಿದ್ಯೆ ಅಂದರೆ ಒಂದೇ ಅಂದರೆ ಗುರು ಕೂಡ ಉಪದೇಶ ಮಾಡುವಾಗ ಜ್ಞಾನದಾನ ಮಾಡುವಾಗಲಿ ಅಥವಾ ಧನಿಕನು ಧನದಾನ ಸಂಪತ್ತನ ದಾನ ಮಾಡುವಾಗಲಿ ಯೋಗ್ಯನಾದಂಥವರಿಗೆ ಯೋಗ್ಯರಾದವರಿಗೆ ಪಾತ್ರರಿಗೆ ದಾನವನ್ನು ಮಾಡಬೇಕು ಅಂಥೇಳಿ ಹಾಗೆ ಇಲ್ಲಿ ಶಿಷ್ಯರಿಗೆ ಶಿವ ಹೇಳ್ತಾನೆ ಬ್ರಹ್ಮವಿಷ್ಣುಗಳಿಗೆ ಸೃಷ್ಟಿ ಸ್ಥಿತಿ ಚ ಸಂಹಾರ ತಿರೋಭಾವೋ ಅಪಿ ಅನುಗ್ರಹ ತಿರೋಭಾವ ಹಾಗೆ ಅನುಗ್ರಹ ಪಂಚೈವ ಮೇ ಜಗತ್ಕೃತ್ಯಂ ಈ ಜಗತ್ತಿನಲ್ಲಿ ಇದು ಐದು ನನ್ನ ಕೃತ್ಯಗಳು ನಿತ್ಯಸಿದ್ಧ ಅಜ ಅಚ್ಯುತ ಎಲೆ ಈ ಬ್ರಹ್ಮ ವಿಷ್ಣುಗಳೇ ಅಜ ಅಚ್ಯುತ ಅಂಥೇಳಿ ಅವರನ್ನು ಸಂಬೋಧಿಸಿ ಹೇಳ್ತಾನೆ ನಿತ್ಯ ಸಿದ್ಧಂ ಇದು ನಿತ್ಯ ಸಿದ್ಧವಾದ್ದು ಯಾವುದು ಸೃಷ್ಟಿ ಸ್ಥಿತಿ ಅಥವಾ ಪಾಲನೆ ಸಂಹಾರ ಅಥವಾ ಲಯ ಆಮೇಲೆ ತಿರೋಭಾವ ಅಂದರೆ ನಿಗ್ರಹ ತಿರಹ ತಿರೋಭಾವ ಅಂದರೆ ಅಲ್ಲಿ ಮಾಯ ಆಗುವಂಥದ್ದು ಇಲ್ಲದೆ ಆಗುವಂಥದ್ದು ಅಂದರೆ ನಿಗ್ರಹ ಯಾವುದು ಈಗ ಒಂದು ಮದ ಇದ್ದರೆ ಮದವನ್ನು ನಾಶ ಮಾಡುವಂಥದ್ದು ಒಂದು ಔಷಧಿಯ ದುಷ್ಟತನ ಇದ್ದರೆ ಅದನ್ನು ನಾಶ ಮಾಡುವಂಥದ್ದು ದುಷ್ಟರನ್ನು ನಿಗ್ರಹಿಸುವಂಥದ್ದು ಹಾಗೆ ನಿಗ್ರಹ ಅಂಥೇಳಿ ಆಮೇಲೆ ತಿರಶ್ಚಕಾರ ಅಂದರೆ ಮಾಯಗೊಳಿಸಿದ ನಾಶ ಮಾಡಿದ ಅಂತೇಳಿ ಹೇಳ್ತಕ್ಕಂಥ ಅಥವಾ ಅಂತರ್ಧಾನ ಹೊಂದಿದಂಥ ಅರ್ಥವು ಬರ್ತದೆ ಹಾಗೆ ಅನುಗ್ರಹ ನಿಗ್ರಹ ಅನುಗ್ರಹ ನಿಗ್ರಹ ಅನುಗ್ರಹ ಸಮರ್ಥರು ಶಾಪಾನುಗ್ರಹ ಸಮರ್ಥರು ಅಂತೇಳಿ ಹೇಳ್ತಾರೆ ಋಷಿ ನಿಗ್ರಹ ಅನುಗ್ರಹ ನಿಗ್ರಹ ವರ ಅಥವಾ ಸಾರಿ ಕ್ಷಮಿಸಿ ಹಾಂ ಅನುಗ್ರಹ ಅಂತ ಹೇಳಿದರೆ ವರ ನಿಗ್ರಹ ಅಂದರೆ ಶಾಪ ಹಾಗೆ ಅವರು ಮಂತ್ರ ಮುಖೇನ ಶಾಪ ಕೊಡುವಂಥದ್ದು ಶಿವನು ತಾನು ನಿಗ್ರಹಿಸುವಂಥದ್ರೆ ಸಂಹಾರ ರೀತಿಯಲ್ಲೇ ಬರ್ತದೆ ಶಿಕ್ಷೆ ಶಿಕ್ಷಣ ದುಷ್ಟ ಶಿಕ್ಷೆ ಅಥವಾ ದುಷ್ಟ ಶಿಕ್ಷಣ ಈ ರೀತಿಯಲ್ಲಿ ಶಿಕ್ಷಣ ಸಾಕಾಗಿದ್ದರೆ ಶಿಕ್ಷೆ ಕೊಡುವಂಥದ್ದು ತಿದ್ದುಪಡಿ ಆಗದಿದ್ದರೆ ಆಮೇಲೆ ಶಿಕ್ಷೆ ಹೀಗೆ ಇವು ನಿತ್ಯ ನಿತ್ಯಸಿದ್ಧವಾಗಿರ್ತಕ್ಕಂತಹ ಐದು ಜಗತ್ಕೃತ್ಯಗಳು ನನ್ನಲ್ಲಿಯೇ ನಿತ್ಯಸಿದ್ಧವಾಗಿರ್ತಕ್ಕಂಥವು ಅಂತೇಳಿ ಶಿವ ಹೇಳ್ತಾನೆ ಸರ್ಗ ಸಂಸಾರ ಸಂರಂಭ್ರತಿಷ್ಠಾ ಸ್ಥಿತಿರ್ಮತ ಸಂಹಾರೋ ಮರ್ದನ ತಿೋಭಾವಸ್ತುತ್ಕ್ರಮ ತನ್ಮೋಕ್ಷೋನುಗ್ರಹಸ್ತನ್ಮೆ ಕೃತ್ಯಮೇ ಹಿ ಪಂಚಕ ಕೃತ್ಯಸ್ತೂ ಗೋಪುರ ಬಿಂಬತ್ ಇಲ್ಲಿ ಸರ್ಗ ಸೃಷ್ಟಿ ಸಂಸಾರ ಸಂರಂಭ್ ಸಂಸಾರ ಅಂದರೆ ಈ ಜಗತ್ತು ಅದನ್ನು ಪ್ರವರ್ತಿಸುವಂತೆ ಮಾಡತಕ್ಕಂಥದ್ದು ಅದೇ ಸೃಷ್ಟಿ ಮೊದಲನೇದಾದ್ದು ತತ್ ಪ್ರತಿಷ್ಠಾ ಸ್ಥಿತಿರ್ಮತ ಆ ಪ್ರವರ್ತಿಸಿದಂತಹ ಸಂಸಾರ ಅಂದರೆ ಈ ಜಗತ್ತನ್ನು ಕೆಲವು ದಿನ ಸ್ಥಿರವಾಗಿರ್ತಕ್ಕಂಥ ಪಾಲಿಸುವಂಥದ್ದೇ ಅದೇ ಸ್ಥಿತಿ ಅಂಥೇಳಿ ಪ್ರತಿಷ್ಠಾ ಅದರ ಅದನ್ನ ಅದನ್ನು ಸ್ಥಿರವಾಗಿರುವಂತೆ ನೋಡಿಕೊಳ್ಳುವಂಥದ್ದು ಪ್ರತಿಷ್ಠೆ ಅಂದರೆ ಸ್ಥಿರವಾಗಿರುವಂತೆ ಮಾಡುವಂಥದ್ದು ಅಂದರೆ ಸೃಷ್ಟಿಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ವಿಘ್ನಗಳನ್ನು ನಿವಾರಿಸುತ್ತಾ ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದುವರಿಸುವಂತೆ ಮಾಡ್ತಕ್ಕಂಥದ್ದು ಅದು ಸ್ಥಿತಿ ಅದನ್ನು ನಿಭಾಯಿಸುವ ನಿರ್ವಹಿಸುವಂಥದ್ದು ಮ್ಯಾನೇಜ್ಮೆಂಟ್ ಇಡೀ ಜಗತ್ತಿನ ಒಂದು ಸೃಷ್ಟಿಯನ್ನು ನೋಡಿಕೊಳ್ಳುವಂಥದ್ದು ಉಸ್ತುವಾರಿ ಮೇಲುಸ್ತುವಾರಿ ಸಂಹಾರೋ ಮರ್ದನಂ ತಸ್ಯ ಹಾಗೆ ಸಂಹಾರ ಅಂದರೆ ಈ ಸಂಸಾರ ಅಥವಾ ಜಗತ್ತನ್ನು ನಾಶಗೊಳಿಸುವಂಥದ್ದು ಅದೇ ಸಂಹಾರ ಅಥವಾ ಪ್ರಳಯ ಅಂಥೇಳಿ ಹ್ಞೂ ಸಂ ಸರತಿ ಸಮ್ಯಕ್ ಸರತಿ ಇತಿ ಸಂಸಾರ ಚೆನ್ನಾಗಿ ಮುಂದೆ ಮುಂದೆ ಮುಂದೆ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದೇ ಸಂಸಾರ ಅಂದರೆ ಈ ಜಗತ್ತು ಸೃಷ್ಟಿ ಅನ್ನತಕ್ಕಂಥದ್ದು ಜಗತ್ತು ಜಗದ್ ವಿಪರಿವರ್ತತೆ ಯಾವಾಗಲೂ ಪರಿವರ್ತನಶೀಲವಾದ್ದು ಈ ಸೃಷ್ಟಿ ಅಂತ ಒಂದೇ ಒಂದೇ ಥರ ಇರುವುದಿಲ್ಲ ಬೆಟ್ಟ ಇದ್ದಲ್ಲಿ ತಗ್ಗಾಗಬಹುದು ಗಿಡ ಮರಗಳಿದ್ದಲ್ಲಿ ಬೆಂಗಾಡಾಗಬೋದು ಅಂದರೆ ಬರಗ ಅದು ಮರುಭೂಮಿ ಆಗ್ಬೋದು ಹಾಗೆ ನದಿಗಳು ನದಿ ಪಾತ್ರೆಗಳು ವಿಸ್ತಾರ ಆಗ್ತವೆ ಕೆಲವು ಹುಚ್ಚಿ ಹೋಗ್ತವೆ ಬೆಟ್ಟ ಗುಡ್ಡುಗಳು ಕುಸಿತ ಆಗ್ಬೋದು ಭೂಕಂಪ ಆಗ್ಬೋದು ಹೀಗೆ ಸೃಷ್ಟಿ ಅಂತಕ್ಕಂಥದ್ದು ದಿನೇ ದಿನೇ ವ್ಯತ್ಯಾಸ ಹೊಂತಾಯಿರ್ತದೆ ಹಾಗೇ ಬೆಳವಣಿಗೆ ವೃದ್ಧಿಕ್ಷಯಗಳು ಅಲ್ಲಿ ನಿಶ್ಚಿತ ಹೇಗೆ ಚಂದ್ರನ ವೃದ್ಧಿಕ್ಷಯಗಳಿವೆಯೋ ಅಮಾವಾಸ್ಯ ಹುಣ್ಣಿಮೆ ಅದೇ ರೀತಿಯಲ್ಲಿ ಸೃಷ್ಟಿಯಲ್ಲಿ ಕೂಡ ಏರುಪೇರುಗಳು ಏರಿಳಿತಗಳು ಒಂದು ಚಕ್ರ ಕಾಲದ ಚಕ್ರದಂತೆ ಅಂತ ಹೇಳ್ತಾರೆ ಚಕ್ರಹಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತೇಳಿ ಕಾಳಿದಾಸ ಹೇಳಿದ್ದಾನೆ ಅಂದರೆ ಭಾಗ್ಯ ಅದೃಷ್ಟ ಎನ್ನತಕ್ಕಂಥದ್ದು ಅಗ ಅದೃಷ್ಟದ ಸಾಲು ಪಂತಿ ಅದು ಚಕ್ರದ ಗತಿಯಂತೆ ಚಕ್ರ ಅರ ಪಂಕ್ತಿ ಇವ ಚಕ್ರದಲ್ಲಿರುವ ಅರೆ ಕಾಲುಗಳು ಯಾವುದಿದೆ ಸ್ಪೋಕ್ಸ್ ಕಡ್ಡಿಗಳು ಅದು ಹೇಗೆ ಒಂದು ಕಡ್ಡಿ ಒಂದು ಸಲ ಮೇಲಕ್ಕೆ ಬಂದರೆ ಮತ್ತೆ ಪುನಃ ಕೆಳಕ್ಕೆ ಬರ್ತದೆ ಕೆಳಗೆ ಬಂದದ್ದು ಪುನಃ ಮೇಲೋಗ್ತದೆ ಚಕ್ರ ತಿರುಗಿದಾಗೆ ಹಾಗೆ ಕಾಲ ಮಂತ್ರದ್ದು ಒಂದು ಚಕ್ರ ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯ ಪರಂಪರೆಯಲ್ಲಿ ಕಾಲವನ್ನು ಚಕ್ರಕ್ಕೆ ಹೋಲಿಸಿದ್ದಾರೆ ಅದು ಒಂದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡು ಪಾಯಿಂಟ್ ಅಂತೇಳಿ ಅದಕ್ಕೆ ಇಲ್ಲ ಅದು ಸರಳ ರೇಖೆಯಲ್ಲ ಅದು ಚಕ್ರಗತಿ ಉಳ್ಳದ್ದು ಅದಕ್ಕೆ ಆದಿ ಅಂತ್ಯ ಅಂತೇಳಿ ಇಲ್ಲ ಯಾಕಂದರೆ ಸೃಷ್ಟಿಯು ಅನಾದಿ ಎನ್ನತಕ್ಕಂಥದ್ದು ಸತ್ಯವಾದದ್ದು ಯಾಕಂದರೆ ಸೃಷ್ಟಿಯಾಗಿ ಇಷ್ಟು ವರ್ಷ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸೃಷ್ಟಿ ಆದಮೇಲೆ ಪ್ರಳಯ ಆಗ್ತದೆ ಪ್ರಳಯ ಆದಮೇಲೆ ಸೃಷ್ಟಿ ಆಗ್ತದೆ ಇದು ಅನಾದಿ ಈ ಸೃಷ್ಟಿ ಯಾವಾಗಾಯಿತು ಅಂತ ಹೇಳ್ಬೋದು ಇದಕ್ಕಿಂತ ಮುದಲು ಪ್ರಳಯ ಆಗಿರ್ತದೆ ಅದಕ್ಕಿಂತ ಮೊದಲು ಸೃಷ್ಟಿ ಇತ್ತು ಹಾಗಾಗಿ ಇದೇ ಆರಂಭ ಏಕೆಂದ ಮೊದಲು ಇರಲಿಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಅದು ಚಕ್ರಗತಿ ಉಳ್ಳದ್ದು ಹಾಗೆಯೇ ಸಂಹಾರ ಅಂದರೆ ಮರ್ದನ ನಾಶ ತಸ ತಿರೋಭಾವ ತದು ಉತ್ಕ್ರಮ ಸೃಷ್ಟಿ ಸ್ಥಿತಿ ಲಯ ಸಂಹಾರ ಅಂದರೆ ಅದನ್ನು ನಾಶಗೊಳಿಸುವಂಥದ್ದು ಪ್ರಳಯ ಅದರಲ್ಲಿ ಬೇರೆ ಬೇರೆ ಪ್ರಳಯದಲ್ಲಿ ಕೂಡ ನಿತ್ಯ ಪ್ರಳಯ ನೈಮಿತ್ತಿಕ ಪ್ರಳಯ ಆಮೇಲೆ ಮಹಾಪ್ರಳಯ ಆತ್ಯಂತಿಕ ಪ್ರಳಯ ಆಮೇಲೆ ಭಾಗಶಃ ಪ್ರಳಯ ಹ್ಞೂ ಹೀಗೆ ಬೇರೆ ಬೇರೆ ಇರ್ತದೆ ಹ್ಞೂ ಯುಗ ಪ್ರಳಯ ಮನ್ವಂತರ ಪ್ರಳಯ ಹ್ಞೂ ಹಾಗೇ ಕಲ್ಪ ಪ್ರಳಯ ಹ್ಞೂ ಕಲ್ಪಾಂತ್ಯದ ಹಾಗೆಯೇ ಬೇರೆ ಬೇರೆ ಬರ್ತದೆ ಪ್ರಳಯದಲ್ಲಿ ಅಂದ್ರೆ ಸಾಮಾನ್ಯ ಪ್ರಳಯಗಳು ಬ್ರಹ್ಮ ಇರುವಾಗಲೇ ನಡೀತಾ ಇರ್ತದೆ ಆದರೆ ಬ್ರಹ್ಮನದ್ದು ಕೂಡ ಒಂದು ಅವಧಿ ಇದೆಯಲ್ಲ ಬ್ರಹ್ಮನಿಗೆ ನೂರು ವರ್ಷ ಅಂಥೇಳಿ ಆ ಅದು ಅವಧಿ ಮುಗಿದ ಮೇಲೆ ಆವಾಗ ಅದು ಮಹಾಪ್ರಳಯ ಅಂಥೇಳಿ ಆಗ್ತದೆ ಅಂದರೆ ಬ್ರಹ್ಮನ ಇನ್ನೊಬ್ಬ ಪರ್ ಪರಿವರ್ತನೆ ಆಗ್ತಾನೆ ಇನ್ನೊಬ್ಬನಿಗೆ ಬ್ರಹ್ಮಪಟ್ಟ ಬರ್ತದೆ ಹಾಗಾಗಿ ಅದು ಬ್ರಹ್ಮನು ಕೂಡ ಅಲ್ಲಿ ಲಯ ಹೊಂದುವಂಥ ಒಂದು ಪ್ರಳಯ ಅದು ಹೀಗೆ ಸೃಷ್ಟಿಕರ್ತ ಬ್ರಹ್ಮ ಚತುರ್ಮುಖ ಬ್ರಹ್ಮ ಹೀಗೆ ಇದು ಲಯ ಅಥವಾ ಸಂಹಾರ ಅಂದರೆ ಮರ್ದನಂ ಸೃಷ್ಟಿಯನ್ನು ನಾಶಗೊಳಿಸುವಂಥದ್ದು ಸಂಹಾರ ತಸ ತಿಭಾವ ತದ ಉತ್ಕ್ರಮ ಅಂದರೆ ತಿರೋಭಾವ ಅಂದರೆ ದುಷ್ಟಮಾರ್ಗಕ್ಕೆ ಹೋಗತಕ್ಕಂತಹ ಜಗತ್ತಿನ ಯಾರು ಜೀವಿ ಪ್ರಾಣಿ ಅಥವಾ ಇರ್ತಾನೆ ಇರ್ತದೆ ಅದನ್ನು ನಿಗ್ರಹಿಸುವಂಥದ್ದೇ ತಿರೋಭಾವ ಅಂತೇಳಿ ಹೇಳ್ತಾರೆ ಅಂದರೆ ಜನಗಳಿಗೆ ಈ ಸಂಸಾರದಿಂದ ಆಗುವ ಬಿಡುಗಡೆ ಮುಕ್ತಿ ಅದೇ ಐದನೇದಾದಂತಹ ಅನುಗ್ರಹ ತಿರೋಭಾವ ಅಂತೇಳಿ ಹೇಳಿದರೆ ತದ ಉತ್ಕ್ರಮ ತನ್ಮೋಕ್ಷೋ ಅನುಗ್ರಹಸ್ತನ್ಮೇ ತಿರೋಭಾವ ಅಂದರೆ ನಿಗ್ರಹ ಅಂತೇಳಿ ನಾವು ಆಗ ಹೇಳಿದೆವು ನಿಗ್ರಹ ಅದೇ ದುಷ್ಟರನ್ನು ಶಿಕ್ಷಿಸುವಂಥದ್ದು ಹ್ಞೂ ಮಾರ್ಗಕ್ಕೆ ಹೋಗುವ ಪ್ರಾಣಿಯನ್ನು ನಿಗ್ರಹಿಸುವಂಥದ್ದು ಅದೇ ನಿಗ್ರಹ ಅಥವಾ ತಿರೋಭಾವ ಅದರ ದುಷ್ಟ ದೌಷ್ಟ ಅಥವಾ ತಿರಸ್ಕರಿಸುವಂಥದ್ದು ಅಂತ ಹೇಳ್ತಾರಲ್ಲ ಹಾಗೆ ತಿರಹ ಅಂದರೆ ಹಾಗೆ ತಿರಸ್ಕರಣ ಅಂದರೆ ಅದನ್ನು ಮೆಟ್ಟುವಂಥದ್ದು ದುರ್ಗುಣವನ್ನು ದುಷ್ಟ ಸ್ವಭಾವವನ್ನು ಮೆಟ್ಟಿ ನಿಲ್ಲುವಂಥದ್ದು ಇದು ಭಗವಂತನ ನಿಗ್ರಹ ಸಾಮರ್ಥ್ಯ ನಿಗ್ರಹ ಕೃತ್ಯ ಆಮೇಲೆ ಇನ್ನೊಂದು ಅನುಗ್ರಹ ಅಂತ ಹೇಳಿದ್ರೇನು ಮೋಕ್ಷವನ್ನು ಕೊಡುವಂಥದ್ದು ಇದು ಐದನೇ ಇದ್ದು ಹೀಗೆ ನನ್ನಿಂದ ಐದು ಕೃತ್ಯಗಳು ನಡೆಯುವು ಮಿಕ್ಕವರು ಸಹ ಈ ಕೃತ್ಯಗಳನ್ನು ಅಂದರೆ ಗೋಪುರ ಬಿಂಬ ಅಥವಾ ಮೂರ್ತಿಯಂತೆ ಧರಿಸಿರುವರು ಅಂತ ಹೇಳ್ತಾರೆ ಅಂದರೆ ಕೃತ್ಯಮೇತದ್ವಹತ್ಯೂಷೀ ಗೋಪುರ ಬಿಂಬವತ್ ಅಂದರೆ ಮಿಕ್ಕ ದೇವತೆಗಳು ಕೂಡ ಇದೇ ರೀತಿ ಮಾಡ್ತಾರೆ ಅಂದರೆ ಗೋಪುರದಲ್ಲಿರುವ ಬಿಂಬಕ್ಕೆ ಐದು ಕೃತ್ಯಗಳನ್ನು ಪ್ರಯೋಗಿಸುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಅದರ ಹಾಗೆ ನನ್ನ ಹೊರತು ಮಿಕ್ಕವರಿಗೆ ಈ ಕೃತ್ಯಗಳನ್ನು ಪ್ರಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗೋಪುರದಲ್ಲಿರುವ ಮೂರ್ತಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದರಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪರಮಾತ್ಮನಿಗೆ ಆಗ್ತದೆ ಆ ಮೂರ್ತಿಗೆ ಆಸಕ್ತಿ ಇಲ್ಲ ಅದರ ಸನ್ನಿಧಾನ ಅಲ್ಲಿರ್ತದೆ ಪರಮಾತ್ಮನದ್ದು ಹಾಗೆಯೇ ನಮ್ಮ ಶರೀರ ಕೂಡ ಮಾನವ ಶರೀರ ಅಥವಾ ಯಾವುದೇ ಜೀವಿಯ ಶರೀರ ಅಂತೇಳಿ ಹೇಳಿದರೆ ಹಾಗೆ ಅದು ದೇವರ ಮೂರ್ತಿ ಇದ್ದ ಹಾಗೆ ಅದರೊಳಗೆ ಇರ್ತಕ್ಕಂಥ ದೇವರಿಗೆ ಈ ಎಲ್ಲ ಸಾಮರ್ಥ್ಯ ಇದೆ ಹೊರತು ಆಕಾರಕ್ಕೆ ಇಲ್ಲ ಹೊರಗಿನ ದೇಹಕ್ಕೆ ಆಸಕ್ತಿ ಇಲ್ಲ ದೇವರಿಗೆ ಒಂದು ಮಾಧ್ಯಮ ಬೇಕು ಅದೇ ದೇವರು ಬಹುವಾಗಿ ಆದದ್ದು ಸೃಷ್ಟಿಯಾಗುವಾಗ ಒಬ್ಬನೇ ಇದ್ದವನು ಬಹುವಾದ ಏಕೋಹಂ ಬಹು ಸ್ಯಾಂ ಅಂತೇಳಿ ಹೇಳ್ತಕ್ಕಂಥದ್ದು ಒಬ್ಬನೇ ಇದ್ದವು ಬಹುವಾದ ಹೀಗೆ ಇದು ತಿರುವು ಇದು ಐದು ಕೃತ್ಯಗಳು ಪಂಚಕೃತ್ಯ ಅಂತ ಹೇಳ್ತಾರೆ ಸರ್ಗಾದಿಯ ಚತುಷ್ಕೃತ್ಯಂ ಸಂಸಾರ ಪರಿಜೃಂಭಣೆ ಪಂಚಮಂ ಮುಕ್ತಿ ಹೇ ತುರುವೈ ನಿತ್ಯಂ ಮೈಚ ಸುಸ್ಥಿರಂ ಸೃಷ್ಟಿಯ ಮೊದಲಾದಂಥ ನಾಲ್ಕು ಕೃತ್ಯಗಳು ಜಗತ್ತಿಗೆ ಸಂಬಸಿ ಸಂಬಂಧಿಸಿದಂಥವುಗಳು ಸರ್ಗಾದಿ ಯತ್ ಚತುಷ್ಕೃತ್ಯಂ ಸೃಷ್ಟಿ ಸ್ಥಿತಿ ಲಯ ಆಮೇಲೆ ನಿಗ್ರಹ ಇದಿಷ್ಟು ಲೌಕಿಕವಾದಂಥದ್ದು ಲೋಕದ ಸುವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು ಪಂಚಮಂ ಮುಕ್ತಿ ಹೇ ಸುಸ್ಥಿರಂ ಹಾಗಾಗಿ ಅವುಗಳು ಸಂಸಾರಿ ಪರಿವರ್ತನೆ ರೂಪಗಳು ಸಂಸಾರದಲ್ಲಿ ಇರುವಂಥವುಗಳು ಮೊದಲಿನ ನಾಲ್ಕು ಐದನೇದಾದಂಥ ಅನುಗ್ರಹ ಕೃತ್ಯವು ಮುಕ್ತಿಗೆ ಸಾಧನವಾದ್ದು ಹಾಗೂ ಅದು ನನ್ನಲ್ಲಿ ಸದಾ ಸ್ಥಿರವಾಗಿರುತ್ತದೆ ಅಂತೇಳಿ ಶಿವ ಹೇಳ್ತಾನೆ ತದಿಂ ಪಂಚಭೂತು ದೃಶ್ಯತೆ ಮಾಮಕೈರ್ಜನೈ ಸೃಷ್ಟಿರ್ಭೂಮೌ ಸ್ಥಿತಿ ಸ್ಥೋ ಸಂಹಾರ ತಥಾ ಅಂದರೆ ಇದನ್ನ ನನ್ನ ಐದು ಕೃತ್ಯಗಳು ಪಂಚಕೃತ್ಯಗಳು ತತ್ ಇದಂ ಅಂತಹ ಇದು ಪಂಚಭೂತು ದೃಶ್ಯತೆ ಪಂಚಭೂತಗಳಲ್ಲಿ ಕೂಡ ನೆಲೆಸಿವೆ ಯಾವುದು ಈ ಪಂಚಕೃತ್ಯಗಳು ಮಾಮಕೈರ್ಜನೈ ಇದು ನನ್ನ ಭಕ್ತರಿಗೆ ಮಾತ್ರ ತಿಳಿಯುವುದು ಭಗವದ್ಭಕ್ತರಿಗೆ ಶಿವಭಕ್ತರಿಗೆ ಹ್ಞೂ ಭಗವಂತನ ಪರಮಾತ್ಮ ಭಕ್ತರಿಗೆ ಮಾತ್ರ ಇದರ ರಹಸ್ಯ ಗೊತ್ತಾಗ್ತದೆ ಸೃಷ್ಟಿರ್ಭೂಮೌ ಸ್ಥಿತಿ ಸ್ತೋಯೇ ಸೃಷ್ಟಿ ಗುಣ ಸೃಷ್ಟಿ ಕೃತ್ಯ ಎಲ್ಲಿದೆ ಅಂತ ಹೇಳಿದರೆ ಭೂಮಿಯಲ್ಲಿದೆ ನೋಡಿ ಭೂಮಿಯಲ್ಲಿ ಎಲ್ಲ ಸೃಷ್ಟಿಯಾಗುವಂಥದ್ದು ಹೆಚ್ಚಾಗಿ ಹೆಚ್ಚಾಗಿ ಎಲ್ಲ ಯಾಕಂದರೆ ಭೂಮಿಯಲ್ಲೇ ಜೀವಿಗಳು ಇರುವಂಥದ್ದು ಹಾಗಾಗಿ ಭೂಮಿಯಲ್ಲಿ ಸೃಷ್ಟಿ ಎನ್ನುತ್ತಂಥ ಕೃತ್ಯ ಇದೆ ಸಾಮರ್ಥ್ಯ ಪಂಚಭೂತಗಳಲ್ಲಿ ತೋಯೇ ಸ್ಥಿತಿ ನೀರಿನಲ್ಲಿ ಸ್ಥಿತಿ ಹ್ಞೂ ನೀರಿನಲ್ಲಿ ಹೇಗೆ ಸ್ಥಿತಿ ನಾವು ನೀರನ್ನೇ ಆಧಾರವಾಗಿ ಬದುಕಿರುವಂಥದ್ದು ಅದೇ ನೀರಿನಲ್ಲಿ ಇರತಕ್ಕಂತಹ ಜೀವಿಯನ್ನು ಸ್ಥಿತಿಯಲ್ಲಿ ಇರತಕ್ಕ ಇಡತಕ್ಕ ಸಾಮರ್ಥ್ಯ ಹ್ಞೂ ನೀರಿನಾಂಶ ಶರೀರದಲ್ಲಿ ಇದ್ದರೆ ಅದು ನಮ್ಮ ಎಲ್ಲ ಪೋಷಕಾಂಶಗಳನ್ನು ರಕ್ತದಲ್ಲಿರ್ತಕ್ಕಂಥ ನೀರಿನಾಂಶ್ ಪ್ರಧಾನವಾದದ್ದು ಹಾಗೆ ಪ್ರಮಂಚದಲ್ಲಿ ಕೂಡ ನೀರೇ ಜಾಸ್ತಿ ಇರತಕ್ಕಂಥದ್ದು ಹೆಚ್ಚಿಗೆ ಇರುವಂಥದ್ದು ಹಾಗಾಗಿ ಅದು ಸ್ಥಿತಿಗೆ ಕಾರಣವಾದಂಥ ಸ್ಥಿತಿ ತತ್ವ ಅದರಲ್ಲಿದೆ ತೋಯೆ ತೋಯದಲ್ಲಿ ನೀರಿನಲ್ಲಿ ಸಂಹಾರ ಪಾವಕೇ ತಥಾ ಸಂಹಾರ ಗುಣ ಯಾವುದರಲ್ಲಿದೆ ಸಂಹಾರ ಕೃತ್ಯ ಪಾವಕದ ಅಗ್ನಿಯಲ್ಲಿ ಹಾಗೆ ತಿರೋಭಾವೋ ಅನಿಲೇ ತಿರೋಭಾವ ಅಥವಾ ನಿಗ್ರಹ ದುಷ್ಟ ನಿಗ್ರಹ ಕೃತ್ಯ ಅದೇಲ್ಲಿದೆ ಅನಿಲದಲ್ಲಿ ವಾಯುವಿನಲ್ಲಿದೆ ಹ್ಞೂ ವಾಯು ಏನು ಮಾಡ್ತದೆ ನಿಗ್ರಹ ಮಾಡ್ತದೆ ಎತ್ತಿ ಬಿಸಾಡುವಂಥದ್ದು ದುಷ್ಟವನ್ನು ಶಿಕ್ಷಿಸುವಂಥ ರೀತಿಯ ಒಂದು ಸ್ವಭಾವ ತದ್ವತ ಅನುಗ್ರಹ ಇಹಾಂಬರೇ ತಿರೋಭಾವೋ ನಿಲೇ ಅನುಗ್ರಹ ಇವ ಇಹಾಂಬರೇ ಸೃಜ್ಯತೆ ಧರಯ ಸರ್ವದ್ಭಿ ಪ್ರವರ್ಧತೆ ಅಂದರೆ ತದತ್ ಅನುಗ್ರಹ ಇಹ ಅಂಬರೇ ಅನುಗ್ರಹ ಶಕ್ತಿಯಲ್ಲಿದೆ ಆಕಾಶದಲ್ಲಿ ಇದೆ ಅಂಬರದಲ್ಲಿ ಇಹ ಇಲ್ಲಿ ಈ ಆಕಾಶದಲ್ಲಿ ಅನುಗ್ರಹ ಶಕ್ತಿ ಇದೆ ಅಂದರೆ ಆಕಾಶದಿಂದ ನೋಡಿ ದೇವತೆಗಳೆಲ್ಲ ಅನುಗ್ರಹಿಸುವಂಥದ್ದು ಊರ್ಧ್ವಮುಖಿಂದ ಕೆಳಕ್ಕೆ ಅನುಗ್ರಹ ಬರುವಂಥದ್ದು ಹ್ಞೂ ಕೃಪಾದೃಷ್ಟಿ ಭಗವಂತನ ಮೇಲಿನಿಂದ ಅಂತೇಳಿ ಈಗ ಸೂರ್ಯನಿಂದ ಬರುವಂಥ ಕಿರಣಗಳು ಆಕಾಶದಿಂದ ನಮಗೆ ಬರ್ತದೆ ಹ್ಞೂ ಸೃಷ್ಟಿಗೆ ಪ್ರೇರಣೆ ಕೊಡುವಂತಹದ್ದು ಭೂಮಿಯಲ್ಲಿ ಎಲ್ಲ ಸೃಷ್ಟಿ ಆಗಬೇಕಿದ್ದರೆ ಆ ಸೂರ್ಯನ ಒಂದು ಶಾಖೇ ಬೇಕು ಸೂರ್ಯನ ಬಿಸಿಲು ಬೆಳಕು ಅದಿಲ್ಲ ಇದ್ದರೆ ಜಗತ್ತು ಕತ್ತಲೆ ಹಾಗೇ ಅನುಗ್ರಹ ಅಂತಕ್ಕಂಥದ್ದು ಮೇಲಿಂದ ಬರುವಂತಹದ್ದು ಆಕಾಶದಲ್ಲಿ ಇದೆ ಅನುಗ್ರಹ ಅಂದರೆ ಕಣಕಣದಲ್ಲಿ ಇದೆ ಅಂತೇಳಿರ್ತದೆ ಆಕಾಶ ಎನ್ನುವಂತಕ್ಕಂಥ ತತ್ವ ಮೂಲತತ್ವ ಪಂಚಭೂತಗಳಲ್ಲಿ ಮೊದಲನೇದು ಆಕಾಶಾ ವಾಯು ವಾಯೋರಗ್ನಿ ಅಗ್ನೇರಾಪ ಅದಭ್ಯ ಪೃಥಿವೀ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಂ ಅಂತೇಳಿ ಬರ್ತದೆ ಉಪನಿಷತ್ತುಗಳಲ್ಲಿ ಅಂದರೆ ಆಕಾಶದಿಂದ ಆತ್ಮನಃ ಆಕಾಶಸಂಭೂತ ಆತ್ಮನಿಂದ ಪರಮಾತ್ಮನಿಂದ ಆಕಾಶವು ಉಂಟಾಯಿತು ಅಲ್ಲಿಂದ ಆಕಾಶದಿಂದ ವಾಯು ಆಕಾಶದ ವಾಯು ವಾಯುವರಗ್ನಿ ವಾಯುವಿನಿಂದ ಅಗ್ನಿ ಅಗ್ನಿರಾಪ ಅಗ್ನಿಯಿಂದ ಆಪ ಅಂದರೆ ನೀರು ಅದಭ್ಯ ಪೃಥ್ವಿ ನೀರಿನಿಂದ ಪೃಥ್ವಿ ಆಮೇಲೆ ಪೃಥ್ವಿಯ ಔಷಧಯ ಈ ಪೃಥ್ವಿಯಿಂದ ಔಷಧಿ ವನಸ್ಪತಿಗಳು ಗಿಡಮರಗಳು ಹುಟ್ಟಿದವು ಭೂಮಿಯಲ್ಲಿ ಔಷಧಿಭ್ಯೂ ಅನ್ನಂ ಈ ಗಿಡ ಅನ್ನ ಆಹಾರಗಳು ಉತ್ಪತ್ತಿ ಆಯಿತು ಜೀವಿಯ ಸೃಷ್ಟಿಗೆ ಪೋಷಣೆಗೆ ಕಾರಣವಾಯಿತು ಅಂದರೆ ಇಲ್ಲಿ ಆಕಾಶದಲ್ಲಿ ಎಲ್ಲ ಬಗೆಯ ಮೂಲ ಧಾತುಗಳಿದೆ ಮೂಲ ಕಣಗಳು ವೈಜ್ಞಾನಿಕವಾಗಿ ಹೇಳ್ತೇವೆ ಹೈಡ್ರೋಜನ್ ಹೀಲಿಯಂ ಲಿಥಿಯಮ್ ಬೇರಿಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಅಂತೇಳಿ ಹೇಳ್ತೇವೆ ನಮ್ಮ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕ ಇದೆ ಅದೆಲ್ಲ ಕೂಡ ಮೂಲ ಆಕಾಶದಲ್ಲಿ ಅವಕಾಶದಲ್ಲಿ ಇರ್ತದೆ ಅವಕಾಶ ಎಲ್ಲದರಲ್ಲೂ ಕೂಡ ಇದೆ ಈ ಪಂಚಭೂತಗಳಲ್ಲೂ ಕೂಡ ಪ್ರಧಾನ ಮೂಲವಾದ ಆಕಾಶ ಆದ ಕಾರಣ ಈಗ ಒಂದು ಜೀವಿಯ ದೇಹದಲ್ಲಿ ಕೂಡ ಅವಕಾಶ ಎಲ್ಲಿ ಕಾಲಿ ಜಾಗ ಇದೆಯೋ ಅದೆಲ್ಲ ಆಕಾಶವೇ ಘಟಾಕಾಶ ಅಂತ ಹೇಳಿದ್ರೆ ಜೀವಿಯ ಒಳಗಿರ್ತಕ್ಕಂಥದ್ದು ಪಾತ್ರೆ ಒಳಗಿರ್ತಕ್ಕಂಥದ್ದು ಘಟದ ಘಟಾಕಾಶ ಹೊರಗಿದರೆ ಮಹಾಕಾಶ ಅಂತ ಹೀಗೆ ಇದು ಆಕಾಶದ ತತ್ವ ಇದರಲ್ಲಿ ಮುಖ್ಯವಾಗಿ ಅನುಗ್ರಹ ಬುದ್ಧಿ ಕೃತ್ಯ ಇದೆ ಅಂದರೆ ಆಕಾಶ ಸ್ಪೇಸ್ ಇಲ್ಲದಿದ್ದರೆ ನಮಗೆ ಜೀವಿಗೆ ಹಂದಾಡಲಿಕ್ಕೆ ಆಗೋಲ್ಲ ಆಚೆಚೆ ಅಲ್ಲಾಡಬೇಕಿದ್ರೂ ಕೂಡ ಒಂದು ಅವಕಾಶ ಬೇಕು ಇಲ್ಲದ್ರೆ ನಿತ್ತಲೆ ನಿಲ್ಲಬೇಕಾಗ್ತದೆ ಹಾಗಾಗಿ ನಮ್ಮನ್ನು ಚಲಿಸುವಂತೆ ಮಾಡತಕ್ಕಂಥದ್ದು ಆಚೇಚೆ ಅದೇ ಅನುಗ್ರಹ ಶಕ್ತಿ ನಮ್ಮ ಒಳಗಿರುವ ಚೈತನ್ಯ ಶಕ್ತಿ ಭಗವಂತನ ನಮ್ಮನ್ನು ಚಲಿಸುವಂತೆ ಮಾಡ್ತಕ್ಕಂಥದ್ದು ನಮ್ಮ ಕರ್ಮಗಳನ್ನು ನಮ್ಮ ಮೂಲಕ ಮಾಡಿಸುವಂಥದ್ದು ಹಾಗಾಗಿ ಅದು ಅನುಗ್ರಹ ಶಕ್ತಿ ಆಕಾಶದಲ್ಲಿ ಇದೆ ಅಂತ ಹೇಳಿದ್ದಾರೆ ಸೃಜತೆ ಸರ್ವಂ ಭೂಮಿಯಿಂದ ಎಲ್ಲವೂ ಕೂಡ ಸೃಷ್ಟಿಸಲ್ಪಡ್ತದೆ ಸೃಷ್ಟಿ ಅಂತೇಳಿ ಹೇಳಿದರೆ ಅವ್ಯಕ್ತವಾದ ಪರಬ್ರಹ್ಮವು ವ್ಯಕ್ತರೂಪವನ್ನು ಹೊಂದಿ ದೃಶ್ಯಾದೃಶ್ಯ ಪ್ರಪಂಚವಾಗಿ ಮಾರ್ಪಾಡುವಂಥದ್ದು ಸೃಷ್ಟಿ ಅಂತೇಳಿ ಹೇಳಿದರೆ ಅವ್ಯಕ್ತವಾಗಿ ಅಂದರೆ ವ್ಯಕ್ತವಾಗದೇ ಇರತಕ್ಕಂಥ ಕಾಣಿಸದೇ ಇರತಕ್ಕಂಥ ಕಣ್ಣಿಗೆ ಕಾಣಿಸದ ಪರಬ್ರಹ್ಮ ಏನಿದೆ ಮೂಲತತ್ವ ಅದು ವ್ಯಕ್ತ ರೂಪವನ್ನು ಹೊಂದುತ್ತದೆ ಕಣ್ಣಿಗೆ ಕಾಣುವಂಥ ಸೃಷ್ಟಿ ಜಗತ್ತಾಗಿ ಪರಿವರ್ತನೆ ಹೊಂದುತ್ತದೆ ದೃಶ್ಯಾದೃಶ್ಯ ಪ್ರಪಂಚವಾಗಿ ಪ್ರಪಂಚದಲ್ಲಿ ದೃಶ್ಯ ಅದೃಶ್ಯ ಎರಡೂ ಕೂಡ ಇದೆ ಸೃಷ್ಟಿಯಲ್ಲಿ ಕೂಡ ಅವ್ಯಕ್ತವಾದ ಪರಬ್ರಹ್ಮ ದೃಶ್ಯಾದೃಶ್ಯ ಪ್ರಪಂಚವಾಗಿ ಪರಿವರ್ತನೆ ಹೊಂದುವಂಥದ್ದು ಸೃಷ್ಟಿ ಅಂದರೆ ಈಗ ನಮ್ಮ ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣಿಸೋದಿಲ್ಲ ಬರಿಗಣ್ಣಿಗೆ ನಮ್ಮ ಇಂದಿರಗಳಿಗೆ ಗೋಚರಿಸದೇ ಇರತಕ್ಕಂಥವು ನಮ್ಮ ಕಿವಿಗೆ ಕೇಳಿಸದೇ ಇರತಕ್ಕಂಥವು ಇದೆ ಇಪ್ಪತ್ತು ಸಾವಿರ ಇಪ್ಪತ್ತು ಹರ್ಟ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ ಕಂಪನಾವೃತ ಇರತಕ್ಕಂಥ ಶಬ್ದ ಮಾತ್ರ ನಮಗೆ ಕೇಳಿಸ್ತದೆ ಮಾನವನಿಗೆ ಆದರೆ ಬೇರೆ ಜೀವಿಗಳಿಗೆ ನಾಯಿಗಳಿಗೆ ಬೆಕ್ಕುಗಳಿಗೆ ಪ್ರಾಣಿಗಳಿಗೆ ಪಶುಗಳಿಗೆ ಎಲ್ಲ ಪಕ್ಷಿಗಳಿಗೆ ಬೇರೆ ಬೇರೆ ಶಬ್ದದ ಕಂಪನಾಂಕಗಳು ಕೂಡ ಕೇಳಿಸ್ತವೆ ಇದಕ್ಕಿಂತ ಹೆಚ್ಚಿನದ್ದು ಕಮ್ಮಿ ಅದು ನಮಗೆ ಗೋಚರವಾಗಂಥದ್ದು ಇಂದ್ರಿಯಾದೀತ ಕೂಡ ನಮ್ಮ ಕಣ್ಣಿ ಕಾಣಿಸೋದಿಲ್ಲ ವಾಯು ಗಾಳಿ ಆದರೆ ಅದು ಇದೆ ಹಾಗಾಗಿ ಕಣ್ಣಿಗೆ ಕಾಣಿಸದೇ ಅದೃಶ್ಯ ಪ್ರಪಂಚ ಹಾಗೆ ಕಣ್ಣಿಸ್ ಗೋಚರವಾಗುವಂಥ ಕಣ್ಣಿಗೆ ಮಾತ್ರ ಅಲ್ಲ ಎಲ್ಲ ಪಂಚ ಇಂದ್ರಿಯ ಗೋಚರವಾಗಿರ್ತಕ್ಕಂಥದ್ದು ಹೀಗೆ ಶಬ್ದಗಳು ಕೇಳದೇ ಇದೆ ಹಾಗೆ ಮೂಗಿಗೆ ಆ ಗ್ರಹಣಕ್ಕೆ ಸಿಗುವಂಥದ್ದು ಸಿಗದಿರುವಂಥದ್ದು ಹೇಗೆ ಎಲ್ಲ ಕೂಡ ಇಂದಿರ ಗ್ರಾಹಿವಾದ್ದು ಗ್ರಾಹಿವಲ್ಲದ್ದು ಎಲ್ಲ ಕೂಡ ಅದು ದೃಶ್ಯಾದೃಶ್ಯವಾದಂಥ ಪ್ರಪಂಚ ಸೃಷ್ಟಿಯಾಗುವಂಥದ್ದು ಅವ್ಯಕ್ತವಾದ ಪರಭ್ರಹ್ಮದಿಂದ ಅದೇ ಸೃಷ್ಟಿ ಅಂತೇಳಿ ಅವ್ಯಕ್ತವಾದ ಪರಬ್ರಹ್ಮವು ಮಾರ್ಪಾಡಾಗುವಂಥದ್ದು ವ್ಯಕ್ತವಾಗಿ ಅಂದರೆ ಒಂದು ವಸ್ತುವಿನ ರೂಪ ಬದಲಾಯಿಸಿ ಇನ್ನೊಂದು ರೂಪ ಬರುವಂಥ ರೂಪಾಂತರ ಆಗುವಂಥದ್ದು ಶಕ್ತಿಗೆ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಗೊಳಿಸಲು ಸಾಧ್ಯವಿಲ್ಲ ಅಂಥೇಳಿ ನಮ್ಮ ವಿಜ್ಞಾನದಲ್ಲಿ ಬರ್ತದೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ನಾರ್ ಕ್ಯಾನಿ ಡಿಸ್ಟ್ರಾಯ್ಡ್ ಶಕ್ತಿಯನ್ನು ಇದು ಶಕ್ತಿ ನಿತ್ಯತೆಯ ನಿಯಮ ಅಂತೇಳಿ ಹೇಳ್ತಾರೆ ಶಕ್ತಿಯನ್ನು ಸೃಷ್ಟಿಸಲಿಕ್ಕೆ ಹೊಸದಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಇದ್ದದ್ದು ಪರಿವರ್ತನೆ ಮಾಡುವಂಥದ್ದು ಮಾತ್ರ ಈಗ ಉದಾಹರಣೆಗೆ ಜಲಶಕ್ತಿ ನೀರಿನಿಗೆ ಒಂದು ಶಕ್ತಿ ನೀರಿನ ಹರಿಯುವಿಕೆ ನೀರಿನಲ್ಲಿ ಇರತಕ್ಕಂಥ ಒಂದು ಸಂಗ್ರಹವಾಗಿರ್ತಕ್ಕಂಥ ಒಂದು ಶಕ್ತಿ ಏನಿದೆ ಅದು ನೀರು ಹರಿತಾ ಅದು ಚಲನಶಕ್ತಿಯಾಗಿ ಪರಿವರ್ತನೆ ಆಯಿತು ಅದೇ ನೀರು ಒಂದು ಅಣೆಕಟ್ಟಿನಲ್ಲಿ ತುಂಬ ಸಂಗ್ರಹವಾಗಿದ್ದಾಗ ಅದು ಪ್ರಚ್ಛನ್ನ ಶಕ್ತಿಯಾಗಿ ಅಲ್ಲಿ ಗೋಚರವಾಗ್ತದೆ ಪ್ರಚ್ಛನ್ನ ಅಂದರೆ ಅಡಗಿದ ಗುಪ್ತವಾದ ಅಂಥೇಳಿ ಛದ್ಮ ವೇಷ ಅಂತ ಹೇಳಿದೆ ಪ್ರಚನ್ನ ಅಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಆಮೇಲೆ ಕೈನೆಟಿಕ್ ಎನರ್ಜಿ ಅಂದರೆ ಚಲನಶೀಲವಾದಂತಹದ್ದು ಶಕ್ತಿ. ಹೀಗೆ ಶಕ್ತಿ ಬೇರೆ ಬೇರೆ ರೂಪವನ್ನು ತಾಳುತ್ತದೆ ಹೊರತು ಶಕ್ತಿ ಇಲ್ಲದೇ ಇರುವಂತಹ ಶಕ್ತಿ ಹೊಸದಾಗಿ ಸೃಷ್ಟಿಯಾಗುವಂಥದ್ದಲ್ಲ ಒಂದಿನ್ನೊಂದು ಆಗುವಂಥ ವಿದ್ಯುತ್ತಿನಿಂದ ಬೆಳಕು ಬರ್ತದೆ ವಿದ್ಯುತ್ತಿನಿಂದ ಫ್ಯಾನ್ ತೆರೆಯುತ್ತದೆ ವಿದ್ಯುತ್ತಿನಿಂದ ಇಸ್ತ್ರಿ ಪೆಟ್ಟಿಗೆ ಬಿಸಿ ಆಗ್ತದೆ ಶಾಖವಾಗಿ ಬೆಳೆದಾಗ್ತದೆ ಚಲನಶಕ್ತಿ ಆಗ್ತದೆ ಹಾಗೆ ವ್ಯುತಿ ಶಕ್ತಿ ಬೆಳಕಾಗಿ ಪರಿವರ್ತನೆ ಆಗುವಂಥದ್ದು ಹೀಗೆ ಇದು ಶಕ್ತಿಯ ಒಂದು ಗುಣ ಈ ಈ ರೀತಿಯಾಗಿರ್ತಕ್ಕಂಥ ಕಾರ್ಯ ಪೃಥ್ವಿ ತತ್ವದಲ್ಲಿ ಅಂತ ಹೇಳಿದರೆ ಭೂಮಿಯಲ್ಲಿ ಕಂಡು ಬರ್ತದೆ ಯಾವುದು ಈ ರೀತಿಯ ಪರಿವರ್ತನೆ ಅದೇ ಸೃಷ್ಟಿ ವನಸ್ಪತಿಗಳು ಪ್ರಾಣಿಗಳು ಹುಟ್ಟುವಂಥದ್ದು ಸಾಯುವಂಥದ್ದು ನಾಶ ಆಗುವಂಥದ್ದು ಮತ್ತು ನದಿ ಪರ್ವತಾದಿಗಳು ಸಹ ಹಾಗೆ ಕಾಲಕ್ರಮದ ರೂಪಾಂತರ ಹೊಂದುವಂಥದ್ದು ಅದರ ನದಿ ಪಾತ್ರ ಬದಲಾಗ್ತದೆ ಪರ್ವತಗಳು ಕೂಡ ಕುಸಿಯುತ್ತವೆ ಕೆಲವು ಕೆಲವು ಹೊಸ ಪರ್ವತಗಳು ಈ ರೀತಿ ಎಲ್ಲ ಆಗ್ತದೆ ಭೂಕಂಪ ಆಗ್ತದೆ ಪ್ರಪಾತ ಆಗ್ತದೆ ಬೇರೆ ಬೇರೆ ಆಳಗಳು ತಗ್ಗುಗಳು ಉಬ್ಬುಗಳು ಎಲ್ಲ ಆದ ಕಾರಣ ಪೃಥ್ವಿಯಲ್ಲಿ ಸೃಷ್ಟಿ ತತ್ವ ಅಡಗಿದೆ ಅಂತೇಳಿ ನಮಗೆ ನಾವು ತಿಳಿಬೇಕು ಅದರ ಹಾಗೆ ಜಲ ವಾಯು ಮುಂತಾದ ಎಲ್ಲವುಗಳ ಸಂಪರ್ಕ ಇಲ್ಲದಿರುವಾಗ ನಿಶ್ಚಲವಾದ ಸ್ಥಿತಿಯಲ್ಲಿರುವ ಇರುವುದರಿಂದ ಈ ಸ್ಥಿತಿ ತತ್ವವು ಜಲದಲ್ಲಿದ್ದಂತಾಯಿತು ಅಂದರೆ ಈ ಜಲ ವಾಯು ಮುಂತಾದವುಗಳ ಸಂಪರ್ಕ ಇಲ್ಲದೇ ಸಂದರ್ಭದಲ್ಲಿ ನಿಶ್ಚಲವಾಗಿ ಇರ್ತದೆ ಈಗಾಗಲೇ ನಾನು ಹೇಳಿದಾಗ ಸಂಗ್ರಹವಾದಂತಹ ನೀರು ಇದೆ ಅಲ್ಲಿ ಯಾವುದೇ ವಾಯು ಸಂಪರ್ಕ ಇಲ್ಲದಿದ್ದರೆ ಅದರಲ್ಲಿ ಅಲೆಗಳು ಕೂಡ ಬರುವುದಿಲ್ಲ ಅದು ಸ್ಥಿರವಾಗಿರ್ತದೆ ಹಾಗಾಗಿ ಅದು ಸ್ಥಿತಿ ಅಂದರೆ ಸ್ಥಿರವಾಗಿರತಕ್ಕಂತಹ ಒಂದು ಸನ್ನಿವೇಶ ಹಾಗಾಗಿ ಸ್ಥಿತಿಯನ್ನು ಸೂಚಿಸ್ತದೆ ಸ್ಥಿತತ್ವ ಸೃಷ್ಟಿ ತತ್ವವನ್ನು ಭೂಮಿ ಸೂಚಿಸಿದರೆ ಜಲ ಸ್ಥಿತತ್ವವನ್ನು ಸೂಚಿಸ್ತದೆ ಸಮಸ್ತ ಪದಾರ್ಥವನ್ನು ದಹಿಸುವಂಥ ಸ್ವಭಾವ ಅಗ್ನಿಯಲ್ಲಿ ಇರುವ ಕಾರಣ ಅಗ್ನಿಯಲ್ಲಿ ಸಂಹಾರ ತತ್ವ ಈ ಮೂರು ಅವಸ್ಥೆಗಳು ಕೂಡ ಸಮಸ್ತ ಈ ದೃಶ್ಯ ಅದೃಶ್ಯ ಪ್ರಪಂಚಕ್ಕೆ ಆಯಾ ಕಾಲದಲ್ಲಿ ಅದು ಸಂಭವಿಸ್ತದೆ ಸೃಷ್ಟಿ ಸ್ಥಿತಿ ಲಯ ಈಗ ಮಳೆಗಾಲದಲ್ಲಿ ಸಸ್ಯವರ್ಗದ ಅಧಿಕವಾದ ಸೃಷ್ಟಿಯಾಗ್ತದೆ ಎಲ್ಲಿ ನೋಡಿದರೆ ಅಲ್ಲಿ ಯಾವ ಯಾವ ಥರದ ಸಸ್ಯಗಳು ಹುಟ್ಟುತ್ತದೆ ಬೇಸಿಗೆಯಲ್ಲಿ ಒಣ ಆಗ್ತದೆ ಅಂದರೆ ಅಲ್ಲಿ ಅಗ್ನಿಯ ಪ್ರಭಾವ ಬಂತು ಲಯ ಹ್ಞೂ ಹಾಗೆಯೇ ಜಲ ಅಂದರೆ ಸ್ಥಿತಿ ಮಳೆಗಾಲದಲ್ಲಿ ಸ್ಥಿತಿ ಇರ್ತದೆ ಅದು ಯಾವುದು ಸೃಷ್ಟಿಯಾದಂತಹ ಗಿಡ ಹೊಸ ಹೊಸ ಗಿಡ ಮರಗಳು ಅಥವಾ ಸಸ್ಯವರ್ಗ ಸಣ್ಣ ಸಣ್ಣ ಹ್ಞೂ ಇವೆಲ್ಲ ಗಿಡ ಸಸ್ಯಗಳು ಎಲ್ಲ ಕೂಡ ಸ್ಥಿತಿ ಅದು ಇರುವಂಥದ್ದು ಜಲದಿಂದಾಗಿ ಮಳೆ ನೀರಿನಿಂದಾಗಿ ಆ ನೀರು ಇಲ್ಲದೇ ಮಳೆ ನಿತ್ತಾಗ ಬೇಸಿಗೆಯಲ್ಲಿ ಬಿಸಿಲಿನಿಂದಾಗಿ ಶಾಖದಿಂದ ಅಗ್ನಿಯಿಂದಾಗಿ ಸಂಹಾರ ಆಗ್ತದೆ ಅಲ್ಲಿ ಅದು ನಾಶ ಆಗ್ತದೆ ಈ ಮೂರು ವಸ್ತುಗಳು ಕೂಡ ಈ ರೀತಿ ಆಗ್ತದೆ ಸೃಷ್ಟಿಸಿದ್ದ ಲಯ ಇನ್ನು ನಿಗ್ರಹ ನಾಲ್ಕನೆಯದು ನಿಗ್ರಹ ಅಂತೇಳಿದರೆ ಮಾಡಿದ ಪಾಪ ಏನಿದೆ ಜೀವಿಗಳು ಮಾಡತಕ್ಕಂಥದ್ದು ಅದಕ್ಕೆ ಆ ಪಾಪಕರ್ಮಗಳಿಗೆ ಶಿಕ್ಷೆ ಇದು ಕೆಲವರಿಗೆ ಮಾತ್ರ ಅನ್ವಯವಾಗುವ ಕಾರಣ ಇದಕ್ಕೆ ನಿಯಮಿತವಾದ ಚಲನೆ ಇಲ್ಲದಿರತಕ್ಕಂತಹ ವಾಯುವಿನಲ್ಲಿ ಇದು ಇದೆ ಅಂಥೇಳಿ ತಿಳಿಯಬೇಕು ಯಾವುದು ನಿಗ್ರಹ ಶಕ್ತಿಯನ್ನು ಅಂದರೆ ಪಾಪ ಆದಿ ಕರ್ಮಗಳನ್ನು ಮಾಡಿದವರಿಗೆ ಮಾತ್ರ ನಿಗ್ರಹ ದುಷ್ಟರನ್ನು ನಿಗ್ರಹಿಸುವಂಥದ್ದು ಭೌತಿಕವಾಗಿ ಆದರೆ ನಮ್ಮ ಶರೀರದಲ್ಲಿ ಪ್ರತಿಯೊಬ್ಬನಲ್ಲಿ ಮನಸ್ಸಿನಲ್ಲಿ ದುಷ್ಟ ಶಿಷ್ಟ ಎರಡು ಗುಣಗಳು ಕೂಡ ಇರಬಹುದು ಅಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಯನ್ನು ಮಾಡಬೇಕಾದಂಥದ್ದು ನಮ್ಮ ವಿವೇಚನ ಶಕ್ತಿ ಹಾಗೂ ಅದಕ್ಕೆ ಭಗವಂತನ ಅನುಗ್ರಹ ಗುರು ಅನುಗ್ರಹ ಬೇಕಾಗ್ತದೆ ಹಾಗಾಗಿ ಶರಣಾಗತಿ ಎಂತಕ್ಕಂಥದ್ದು ಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಕೃತಿ ಅಂತೇಳಿ ಹೇಳಿದಾಗೆ ಅದು ನಮ್ಮೊಳಗಿನ ಅಂತರ್ಯುದ್ಧ ಯಾವುದು ಒಳ್ಳೆಯದು ಕೆಟ್ಟದ್ದು ದುಷ್ಟ ಶಿಷ್ಟ ಸ್ವಭಾವಗಳ ನಡುವಿನ ಯುದ್ಧ ಹೊರಗೆ ದುಷ್ಟರು ಅಂದರೆ ಅತಿ ಹೆಚ್ಚು ಯಾರು ದುಷ್ಟ ದೌಷ್ಟ್ಯ ದುಷ್ಟ ಗುಣವನ್ನು ಅವರು ದುಷ್ಟರು ಪರ್ಸೆಂಟೇಜು ಯಾರಿಗೆ ಹೆಚ್ಚು ಇರ್ತದೆ ದುಷ್ಟದ ದುಷ್ಟತನ ಹಾಗೆ ಯಾರಿಗೆ ಹೆಚ್ಚು ಒಳ್ಳೆ ಗುಣ ಇರ್ತದೆ ಅವನು ಒಳ್ಳೆಯವಂತೇಳಿ ಹೀಗೆ ಅಲ್ಲಿ ಆ ದುಷ್ಟರ ನಿಗ್ರಹ ಆಗಬೇಕಾದದ್ದು ಅದು ನಿಗ್ರಹ ಶಕ್ತಿ ವಾಯುವಿನಲ್ಲಿದೆ ಅಂತೇಳಿ ಹೇಳ್ತಾರೆ ಅಂದರೆ ವಾಯು ಎಲ್ಲಿ ಬೇಕ ಅಲ್ಲಿಗೆ ತನ್ನಷ್ಟಕ್ಕೆ ತಾನು ಸ್ವೇಚ್ಛೆಯಿಂದ ಸಂಚರಿಸ್ತದೆ ಎಲ್ಲ ಕಡೆ ಒಂದೇ ಥರ ಬೀಸುವುದಿಲ್ಲ ಗಾಳಿ ಅದೇ ರೀತಿ ಈ ದೇವರ ನಿಗ್ರಹ ಶಕ್ತಿ ಕೂಡ ಎಲ್ಲರನ್ನೂ ಒಂದೇ ಸಮನೆ ನಾಶ ಮಾಡೋದಿಲ್ಲ ಅಲ್ಲಿ ಯಾರನ್ನು ನಾಶ ಮಾಡಬೇಕು ಅವ್ರನ್ನ ಮಾತ್ರ ನಾಶ ಮಾಡ್ತದೆ ದುಷ್ಟರನ್ನು ಮಾತ್ರ ನಾಶ ಮಾಡ್ತದೆ ಕಂಸನನ್ನು ರಾವಣನನ್ನು ಸಂಹಾರ ಮಾಡಿದ್ದಾನೆ ದೇವರು ಆದರೆ ಅಲ್ಲೇ ಅಕ್ರೂರ ಇದ್ದ ಅಥವಾ ಅವರಿಗೆಲ್ಲ ಒಳ್ಳೇದು ಮಾಡಿದ್ದಾನೆ ಉದ್ದವ್ ರಾವಣ ವಿಭೀಷಣ ಇದ್ದ ಅವನಿಗೆ ಪಟ್ಟಗಟ್ಟಿದ ರಾವಣನ ಸಂಹಾರ ಮಾಡಿದ್ದ ಆದರೆ ಅದು ಸೆಲೆಕ್ಟೆಡ್ ಆಯ್ಕೆ ಮಾಡಿ ಅಲ್ಲಿ ವರ್ತಿಸುವಂಥದ್ದು ಅದು ನಿಗ್ರಹ ಶಕ್ತಿ ಎಲ್ಲರನ್ನೂ ಒಟ್ಟಿಗೆ ಅಂತೇಳಿಯಲ್ಲ ಹಾಗಾಗಿ ಇದು ಕೆಲವರಿಗೆ ಮಾತ್ರ ಅನ್ವಯಿಸುವ ಕಾರಣ ವಾಯು ಹೇಗೆ ಕೆಲವು ಕಡೆ ಮಾತ್ರ ಮರಗಳು ಮುರಿದು ಹೋಗಿರ್ತದೆ ಇನ್ನೊಂದು ಕಡೆ ಏನೂ ಆಗಿರೋದಿಲ್ಲ ಅಂದರೆ ಗಾಳಿ ಒಂದು ಮಾರ್ಗದಲ್ಲಿ ಮಾತ್ರ ಅದು ಸಂಚರಿಸ್ತದೆ ಇನ್ನೊಂದು ಕಡೆ ಇರುವುದಿಲ್ಲ ಅದೇ ರೀತಿಯಲ್ಲಿ ಆ ನಿಗ್ರಹ ಶಕ್ತಿ ವಾಯುವಿನಲ್ಲಿದೆ ಅಂತ ತಿಳಿಬೇಕು ಅನುಗ್ರಹ ಅಂತೇಳಿದರೆ ಹೇಗೆ ಸಂಸಾರ ಬಂಧನಗಳಿಂದ ಬಿಡುಗಡೆಯಾಗುವಂಥದ್ದು ಅಂದರೆ ಸಂಸಾರ ಅಂತ ಹೇಳಿದರೆ ಈಗ ನಾವು ಹೇಳುವಂಥ ಸಂಸಾರ ಅಲ್ಲ ಮದುವೆ ಆದರೆ ಸಂಸಾರ ಅಂದ ಅದು ಬೇರೆ ಸಂಸಾರ ಅಂಥೇಳಿ ಸಂ ಸಮ್ಯಕ್ ಸರತಿ ಇತಿ ಅಂದರೆ ಪುನಃ ಹುಟ್ಟು ಸಾವು ಜನನ ಮರಣ ಏನಿದೆಯೋ ಅದನ್ನೇ ಸಂಸಾರ ಸೃಷ್ಟಿ ಜಗತ್ತು ಅಂತೇಳಿ ಹೇಳ್ತಾರೆ ಅದರ ಅದರ ಬಂಧನದಿಂದ ಬಿಡುಗಡೆ ಅಂತೇಳಿದರೆ ಮೋಕ್ಷ ಅಂದರೆ ಜನನ ಮರಣದಿಂದ ಬಿಡುಗಡೆಯನ್ನು ಹೊಂದುವಂಥದ್ದು ಅದೊಂದು ಚಕ್ರ ಹುಟ್ಟಿದವನು ಸಾಯಲೇಬೇಕು ಜಾತಸ ಹಿ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತೇಳಿ ಹೇಳಿದಾಗೆ ಜನನ ಮರಣ ಅದು ನಿಶ್ಚಯವಾದದ್ದು ಜೀವಿಗೆ ಅದು ಆ ಒಂದು ಚಕ್ರದಿಂದ ಹೊರಗೆ ಬರಲಿಕ್ಕೆ ಬಿಡುಗಡೆ ಆಗಲಿಕ್ಕೆ ಬೇಕೇನು ಬೇಕಾದದ್ದು ಅದೇ ಅನುಗ್ರಹ ಎಂತಕ್ಕಂಥದ್ದು ಮೋಕ್ಷವನ್ನ ಕೊಡುವಂಥದ್ದು ಮೋಕ್ಷ ಅಂತ ಹೇಳಿದರೆ ಅದು ಪರಮಾತ್ಮನಿಂದ ಐಕ್ಯವಾಗುವಂಥದ್ದು ಆಕಾಶವು ರೂಪಾದಿಭೇದವಿಲ್ಲದೆ ಅದಕ್ಕೆ ರೂಪ ಇಲ್ಲ ಆಕಾಶಕ್ಕೆ ಸರ್ವವ್ಯಾಪಿಯಾಗಿ ಪರಬ್ರಹ್ಮನ್ನು ಹೋಲುವ ಕಾರಣ ಅನುಗ್ರಹವನ್ನು ಪರಮೇಶ್ವರನೊಬ್ಬನೇ ಕೊಡಲು ಸಮರ್ಥನಾಗಿರುವುದರಿಂದಲೂ ಈ ಅನುಗ್ರಹವು ಆಕಾಶ ತತ್ವದಲ್ಲಿ ನೆಲೆಸಿರುತ್ತದೆ ಅಂತೇಳಿ ಪರಮೇಶ್ವರ್ ಹೇಳ್ತಾನೆ ಅಂದರೆ ಆಕಾಶವು ಎಲ್ಲ ಸರ್ವವ್ಯಾಪಿಯಾಗಿರತಕ್ಕಂಥದ್ದು ಪರಮ ಪರಬ್ರಹ್ಮ ಅಥವಾ ಪರಮಾತ್ಮನ ಕೂಡ ಸರ್ವವ್ಯಾಪಿಯಾಗಿರುವನು ಹೀಗೆ ಹೆಚ್ಚಿನ ಗುಣಗಳು ಆಕಾಶದ ಗುಣಗಳು ಭಗವಂತನಲ್ಲಿ ಹಾಗೂ ಭಗವಂತನಗಳು ಆಕಾಶದಲ್ಲಿ ಕಾಣಬೋದು ನಾವು ಆ ಉದಾರತೆ ಸರ್ವ ಭಾವ ಆಮೇಲೆ ಸರ್ವ ವ್ಯಾಪಕತೆ ಇವೆಲ್ಲ ನಾವು ಇಲ್ಲಿ ವಿಶಾಲತೆ ವೈಶಾಲ್ಯ ಇದನ್ನೆಲ್ಲ ನಾವು ಕಾಣಬೋದು ಹಾಗಾಗಿ ಆಕಾಶದಲ್ಲಿ ಅನುಗ್ರಹ ಶಕ್ತಿ ಅನುಗ್ರಹ ತತ್ವ ಅಡಕವಾಗಿದೆ ಆಕಾಶದಲ್ಲಿ ಅಂದರೆ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದು ಆಕಾಶ ಅಂದರೆ ನಾವು ಲೌಕಿಕವಾಗಿ ನಾವು ನೋಡಿದರೆ ಕೂಡ ಫ್ರೀನೆಸ್ ಯಾವಾಗಿರ್ತದೆ ಅಲ್ಲಿ ಸ್ಪೇಸ್ ಇರಬೇಕು ಅಲ್ಲಿ ಅವಕಾಶ ಖಾಲಿ ಜಾಗ ಇದ್ದರೆ ಮಾತ್ರ ನಮಗೆ ಆಚೆಚೆ ಓಡಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ ಅವಕಾಶ ಇದ್ದರೆ ಮಾತ್ರ ಅದೇ ನಮಗೆ ಅನುಗ್ರಹ ಇಲ್ಲದಿದ್ರೆ ಬಂಧನ ಜೈಲಿನಲ್ಲಿ ಇದ್ದಾಗೆ ಹಾಗಾಗಿ ಈ ಅಂತಹ ಅನುಗ್ರಹ ನಾವು ಆಕಾಶ ತತ್ವದಲ್ಲಿ ಕಾಣಬೇಕು ಅನುಗ್ರಹ ಎನ್ನತಕ್ಕಂಥ ಕೃತ್ಯವನ್ನು ಅಂಥೇಳಿ ವಿವರಿಸ್ತಾನೆ ಅರ್ಧತೆ ತೇಜಸಾ ಸರ್ವ ವಾಯುನಾ ಚಾಪನೀಯತೆ ವ್ಯೋಮ್ನಾನುಗೃಹ್ಯತೆ ಸರ್ವ ಜ್ಞೇಯಮೇವೂರಿ ಬಿಹಿ ಜ್ಞಾನಗಳು ಈ ರೀತಿಯಾಗಿ ತಿಳಿಬೇಕು ಬೇರೆ ಬೇರೆಯಾಗಿ ಈ ಐದು ಕೃತ್ಯಗಳನ್ನು ಈ ರೀತಿಯಾಗಿ ತಿಳಿಬೇಕು ಅಂತೇಳಿ ಹೇಳ್ತಾನೆ ಶಿವ ಭೂಮಿಯಿಂದ ಎಲ್ಲ ವಸ್ತುಗಳು ಸೃಷ್ಟಿಸಲ್ಪಡ್ತದೆ ಜಲದಿಂದ ಆ ವಸ್ತುಗಳು ಅಭಿವೃದ್ಧಿಯನ್ನು ನೋಡಿ ನೀರು ಹಾಕಿ ಪೋಷಣೆ ಮಾಡಿದಷ್ಟು ಈಗ ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದರೆ ಅಲ್ಲಿ ಸೃಷ್ಟಿಯಾಗ್ತದೆ ಹಾಂ ಅದು ಭೂಮಿಯಿಂದ ಆಗುವಂಥದ್ದು ಜಲದಿಂದ ನೀರು ಅದಕ್ಕೆ ಹಾಕ್ತಾ ಇದ್ದ ಹಾಗೆ ಅದು ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂದರೆ ಸ್ಥಿತಿ ಮೇಲೆ ಮೇಲೆಕ್ಕೆ ಬೆಳೀತದೆ ಹಾಗೆ ಆ ಅನ್ನಾಹಾರಗಳಿಂದ ಜೀವಿಯು ಯಾವುದೇ ಜೀವನ ಬೆಳವಣಿಗೆಯನ್ನು ಹೊಂದುತ್ತಾನೆ ತೇಜಸ್ಸು ಅಗ್ನಿ ಎಲ್ಲವನ್ನು ನಾಶ ಮಾಡುವಂಥ ಅಥವಾ ಸುಟ್ಟು ಹಾಗಾಗಿ ಸಂಹಾರ ವಾಯು ಕಿತ್ತು ಹಾಕುವುದು ಅದು ನಿಗ್ರಹ ಎತ್ತು ಬಿಸಾಡುವಂಥದ್ದು ಆಕಾಶ ಎಲ್ಲ ವಸ್ತುಗೂ ಕೂಡ ಅವಕಾಶವನ್ನು ಕೊಟ್ಟು ಅನುಗ್ರಹಿಸ್ತದೆ ಅವಕಾಶ ನಮಗೆ ಅವಕಾಶ ಬೇಕು ನಾವು ಅಭಿವೃದ್ಧಿ ಬೆಳವಣಿಗೆ ಆಗಬೇಕಿದ್ರೆ ಆ ಅವಕಾಶಗಳು ಅಪಾರ್ಚುನಿಟೀಸ್ ಹ್ಞೂ ಅದನ್ನು ಕೊಡುವಂಥದ್ದು ಆಕಾಶ ಹಾಗಾಗಿ ಅದು ಅನುಗ್ರಹ ಶಕ್ತಿ ಹೀಗೆ ಐದು ಭೂತಗಳಲ್ಲಿ ಬೇರೆ ಬೇರೆಯಾಗಿ ನನ್ನ ಐದು ಕೃತ್ಯಗಳು ಇವೆ ಅಂಥೇಳಿ ಶಿವ ಹೇಳ್ತಾನೆ ಈ ರೀತಿಯಾಗಿ ಪಂಚ ಕೃತ್ಯಮಿದಂ ಓಢುಂ ಮಮ ಮುಖ ಪಂಚಕಂ ಚತುರ್ದಿಕ್ಷು ಚತುರ್ವಕ್ರಂ ತನ್ಮಧ್ಯೆ ಪಂಚಮಂ ಮುಖಂ ಈ ಐದು ಕೃತ್ಯಗಳನ್ನು ಧರಿಸಲು ನನಗೆ ಐದು ಮುಖಗಳಿವೆ ಅವುಗಳಲ್ಲಿ ನಾಲ್ಕು ಮುಖಗಳು ನಾಲ್ಕು ದಿಕ್ಕಿನಲ್ಲಿಯೂ ಐದನೇದು ಅವುಗಳ ಮಧ್ಯದಲ್ಲಿ ಕೂಡ ಇರುತ್ತವೆ ಅಂಥೇಳಿ ಇದೆ ಅಂಥೇಳಿ ಹೇಳ್ತಾನೆ ಶಿವ ಐದು ಮುಖಗಳು ಸದ್ಯೋಜಾತ ಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂತೇಳಿ ಹೇಳ್ತಕ್ಕಂಥ ಐದು ಮುಖಗಳು ಶಿವನ ಹಾಗೆ ಯುವಾಭ್ಯಾ ತಪಸಾ ಲಬ್ಧಮೇತತ್ೃತ್ಯದ್ವಯಂ ಸುತೌ ಸೃಷ್ಟಿ ಸ್ಥಿತ್ಯಭಿಧ್ಯಂ ಮತ್ತ ಪ್ರೀತ ಮತ್ತ ಪ್ರೀತಿಯ ಅಂದರೆ ಈ ಐದು ಕೃತ್ಯಗಳಲ್ಲಿ ಎಲೆ ವತ್ಸಲಾದ ಬ್ರಹ್ಮ ವಿಷ್ಣುಗಳೇ ಮಾಡಿ ಸೃಷ್ಟಿ ಸ್ಥಿತಿ ಎಂಬ ಕೃತ್ಯಗಳನ್ನು ಮಾಡಲು ಸಾಮರ್ಥ್ಯವನ್ನು ನೀವು ಪಡ್ಕೊಂಡಿದ್ದೀರಿ ತಪಸ್ಸಿನಿಂದ ನಿಮ್ಮ ತಪಸ್ಸಿಗೆ ಸಂತುಷ್ಟನ ನಾನು ನನಗೆ ಅತಿಪ್ರಿಯವಾದ ಎರಡು ಕೃತ್ಯಗಳನ್ನು ಸೃಷ್ಟಿ ಮತ್ತು ಸ್ಥಿತಿಗಳೆಂತಕ್ಕಂಥದ್ದನ್ನು ಎರಡು ಭಾಗ್ಯಗಳನ್ನು ನಿಮಗೆ ಅನುಗ್ರಹಿಸಿದ್ದೇನೆ ಅಂತೇಳಿ ಹೇಳ್ತಾನೆ ಶಿವ ತಥಾ ರುದ್ರಮಹೇಶಭ್ಯಾಮ ಅನ್ಯತ್ ಕೃತ್ಯದ್ವಯಂ ಪರಂ ಅನುಗ್ರಹಾಖ್ಯಂ ಕೇನಾಪಿ ಲಬ್ಧಂ ನೈವಿ ಶಕ್ಯತೆ ಹಾಗೆಯೇ ರುದ್ರ ಮತ್ತು ಮಹೇಶ್ವರರು ಶಿವ ಅಂತೇಳಿ ಹೇಳಿದ್ದು ಮೂಲ ಪರಬ್ರಹ್ಮನಿಗೆ ಹೇಳಿದ್ದೆ ಇಲ್ಲಿ ಶಿವಪುರಾಣದಲ್ಲಿ ಶಿವಪುರಾಣ ಅಂದರೆ ಭಗ ಪರಬ್ರಹ್ಮ ಪರಮಾತ್ಮ ಮೂಲ ಶಕ್ತಿ ಜಗಜ್ಜನನಿ ಅಂತ ಹೇಳ್ಬೋದು ಸ್ತ್ರೀ ಪುರುಷ ಎಲ್ಲ ಲಿಂಗಭೇದ ರಹಿತ ಅಂತ ಮೂಲ ಶಕ್ತಿ ಹಾಗಾಗಿ ಇಲ್ಲಿ ರುದ್ರ ಮತ್ತು ಮಹೇಶ್ವರರು ಬೇರೆ ಅಂತೇಳಿ ಬರ್ತದೆ ನೋಡಿ ರುದ್ರ ಮತ್ತು ಮಹೇಶ್ವರರಿಗೆ ಸಂಹಾರ ಮತ್ತು ನಿಗ್ರಹ ಶಕ್ತಿ ಅವರು ತಪಸ್ಸಿನಿಂದ ಪಡ್ಕೊಂಡಿದ್ದಾರೆ ಅವರು ನನ್ನ ವರದ ಅವರಿಗೆ ಅಂಥೇಳಿ ರುದ್ರನಿಗೆ ಸಂಹಾರ ಶಕ್ತಿ ಮಹೇಶ್ವರನಿಗೆ ನಿಗ್ರಹ ಶಕ್ತಿ ಹಾಗಾಗಿ ಇಲ್ಲಿ ಶಿವ ಅಂತೇಳಿ ಹೇಳುವಂಥದ್ದು ಮೂಲ ಶಕ್ತಿ ಎಲ್ಲದಕ್ಕೂ ಅನುಗ್ರಹವೆಂಬ ಐದನೆಯ ನನ್ನ ಕೃತ್ಯವನ್ನು ಯಾವನಿಗೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನೇ ಕೊಡಬೇಕಷ್ಟೇ ಮೋಕ್ಷವನ್ನು ಅನುಗ್ರಹ ಅಂದರೆ ಮೋಕ್ಷ ಭಗವಂತನ ಅನುಗ್ರಹ ಅದು ಅವನಲ್ಲಿ ಇರುವಂಥದ್ದು ಅಂತೇಳಿ ಹೇಳ್ತಾನೆ ತತ್ಸರ್ವ ಪೌರ್ವಿಕಂ ಕರ್ಮ ಯುವಾಭ್ಯಾಂ ಕಾಲ ವಿಸ್ಮೃತ ನ ತದರುದ್ರಮಹೇಶಾಭ್ಯಾಂ ವಿಸ್ಮೃತ ಕರ್ಮ ತಾದೃಶಂ ಈ ಎಲ್ಲವೂ ಕೂಡ ಈ ನಿಮ್ಮ ನಿಮ್ಮ ಕರ್ಮಗಳೆಲ್ಲ ಹಿಂದಿನಿಂದಲೇ ಬಂದವುಗಳು ತತ್ಸರ್ವ ಪೌರ್ವಿಕಂ ಪೂರ್ವದಿಂದಲೇ ಬಂದಿದೆ ಕರ್ಮ ಈ ಕರ್ಮವು ಯುವಾಭ್ಯಾಂ ಕಾಲ ಅವುಗಳನ್ನು ನೀವು ಈಗ ಮರೆತಿದ್ದೀರಿ ಕಾಲಕ್ರಮೇಣ ಕಾಲ ಕಳೆದ ಹಾಗೆ ಅಂದರೆ ಸೃಷ್ಟಿ ಆ ದಿಲಿ ಸೃಷ್ಟಿ ಮರ್ತೋಗಿರುತ್ತದೆ ಯಾವ ರೀತಿ ಸೃಷ್ಟಿ ಮಾಡಬೇಕು ಅಂತೇಳಿ ವಿಷ್ಣುವಿಗೂ ಗೊತ್ತಾಗೋದಿಲ್ಲ ಅಂತ ಅದನ್ನು ಇವನು ನೆನಪು ಮಾಡಿಕೊಡ್ತಾನೆ ಬ್ರಹ್ಮ ಸೃಷ್ಟಿಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತಪಸ್ಸಿನ ಮೂಲಕ ಪುನಃ ತಿಳಿಬೇಕಾಗ್ತದೆ ಭಗವಂತನನ್ನು ಭಗವಂತ ಧ್ಯಾನ ಮಾಡ್ತಾ ಹಾಗೆಯೇ ಆದರೆ ರುದ್ರ ಮತ್ತು ಮಹೇಶ್ವರರು ಆ ಕರ್ಮಗಳನ್ನು ಮರಿತಿಲ್ಲ ನ ತತ್ ರುದ್ರ ಮಹೇಶಾಭ್ಯಾಮ್ ವಿಸ್ಮೃತ ನ ವಿಸ್ಮೃತು ಅಂತೇಳಿ ಕರ್ಮತ ಆದೃಶಂ ಅಂಥೇಳಿ ಶಿವ ಹೇಳ್ತಾನೆ ಆದುದರಿಂದಲೇ ಆ ರುದ್ರ ಮಹೇಶ್ವರರಿಗೆ ನನ್ನಂತೆ ರೂಪಾವೇಶ ವೇಷ ವಾಹನ ಆಸನ ಆಯುಧ ಮುಂತಾದವುಗಳನ್ನು ಕಲ್ಪಿಸಿ ಶಿವನ ಸಾಮ್ಯವನ್ನು ಅನುಗ್ರಹಿಸಿದ್ದೇನೆ ಅಂತೇಳಿ ಶ್ ಹೇಳ್ತಾನೆ ಶಿವ ರೂಪೇ ವೇಷೇ ವಾಹನೇ ಚಾಸನೆ ತಥಾ ಆಯುಧಾದೌ ಮತ್ಸಾಮ್ಯ ಅಸ್ಮಿ ತತ್ಕೃತೇ ಕೃತವರಿಗೆ ರುದ್ರ ಮಹೇಶ್ವರರಿಗೆ ನನ್ನಂತೆಯೇ ಅಂದರೆ ಶಿವ ರುದ್ರ ಮಹೇಶ್ವರ ಅವರಿಗೆ ಭೇದ ಕಾಣಿದರೆ ಒಂದೇ ಲೆಕ್ಕ ಅವರು ಎಲ್ಲದರಲ್ಲಿಯೂ ಕೂಡ ಅಂಥೇಳಿ ಸಾಮ್ಯತೆ ಇದೆ ಹಾಗಾಗಿ ಯಾಕಂದರೆ ಅವರು ಮರಿತಿಲ್ಲ ಅವರ ಕರ್ಮವನ್ನು ಯಾವುದೇ ಕಾಲದಲ್ಲಿ ಕೂಡ ಅಂಥೇಳಿ ಇಲ್ಲಿ ಶಿವ ಹೇಳ್ತಾನೆ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ